Well, I think you can make it like make it all back there and continually uh things and ಸ್ವಲ್ಪ ಸಾಹಸ ಮಾಡುವ ಬರುತ್ತೇನೆ ಅವರು ಒಟ್ಟಿಗೆ ಆಗಬೇಕಿಲ್ಲಿ ಕಾಲಕೊಂಡಿದ್ದೇನೆ ಕಣ್ಣನ ಚೆನ್ನಾಗಿತ್ತು ತೆಗೆದ್ರೆ ಸ್ವಲ್ಪ ಆಪಾದಮೌಳಿ ಪರ್ಯಂತ ಗುರುಣಾ ಆಕೃತಿ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತ ಸ್ಯಂತ ಮನೋರಸ್ತ್ರಪುರೇಕವಾಕ್ಯತ್ವಸಕಾನ್ ಶಿಷ್ಯಾತಿವತ್ಸಲಾನ್ ಧೀರನ್ ಬಾಳಗಾರು ಗುರುವೂನ್ ಭಜೆ ಶರ್ವಾವೃಂದಾರಕಮೌಳಿವೃಂದೇಾಯ ಖಚಂದ್ರವೃಂದೇ ಆನಂದತೀರ್ಥಾರ್್ಯ ಶಿರೋಮಣೇಸ್ತ ಪಾದಾರವಂದಣಮ ವೇದವ್ಯಾಸ ಗುಣಾ ವಿದ್ಯಾಧೀಶಸ ನಿರಾಶ ಗತಕ್ಲೇಶ ಕುಶಂ ಹರೇ ನಿಶಂ ಲಕ್ಷ್ಮೀಕರತಾಂಭಾಬು ಪ್ರಣಮಿ ಹಯಗ್ರೀವಂ ದೇವತ ಚಕ್ರವರ್ತಿ ಶ್ರೀಮತ್ಪರಾಶರ ತಪವಾಸವೀ ಸುಕ್ತ ಪ್ರಭೂತಸುಖಿತ್ ಬಲವೀರ್ಯಮೂರ್ತೆ ರಾಜ್ಯ ಪ್ರಬೋಧ ಪರಿಪೂಜ್ಯ ಪದ ಅರವಿಂದ ಶ್ರೀಪಾದರಾಯಣ ಹರೇ ತಪ ಸುಪ್ರಭಾತಂ ರತ್ನಾಕೃತೀರ್ಥ ಶ್ರೀಪಾದಂಗಳ ಗುರು ಸಾಧಾರಣವಾಗಿ ನಾವೇನು ಹತ್ತನೇ ಅಧ್ಯಾಯದಲ್ಲಿ ವೇದವ್ಯಾಸದೇವರ ಚರಿತ್ರೆಯ ಒಂದು ಸ್ಥೂಲವಾದ ಚಿತ್ರಣವನ್ನೆಲ್ಲ ಕಂಡ್ವಿ ಚರಿತ್ರೆಗೆ ಪ್ರಮುಖವಾದ ಅಂಶದಲ್ಲಿ ನಿರ್ಣಯ ಕೊಟ್ಟಿದ್ದಾರೆ ಆಚಾರ್ಯರು ಇನ್ನು ಎಷ್ಟೋ ವಿಷಯಗಳನ್ನು ಇವತ್ತಿಗೂ ವಿವಾದದಲ್ಲಿದೆ ಅದು ನೋಡಿ ನಾವು ಸೂಕ್ಷ್ಮತೆಗಳು ಮಾತ್ರ ಬಗೆಹರಿಸ್ಕೊಳ್ಬೇಕು ಅಂದರೆ ಪರಾಶರರು ಸತೀವತೀ ದೇವಿಯರ ಪಣಿಗ್ರಹಣ ಮಾಡಿದ್ರೋ ಇಲ್ವೋ ಇತ್ಯಾದಿ ವಿಚಾರಗಳಲ್ಲಿ ಮತ್ತೆ ಅವತಾರ ಮಾಡಿದ ಮೇಲೆ ಪರಮಾತ್ಮ ಉಪನಯನಾದಿಗಳನ್ನು ನಡೆಸ್ಕೊಂಡು ಇಲ್ವೋ ಆ ಸಂಸ್ಕಾರಗಳನ್ನು ಜಗತ್ತಿಗೆ ತೋರಿಸ್ಕೊಟ್ಟನೋ ಇಲ್ವೋ ಯಾವುದ್ರದ್ದು ಅವಶ್ಯಕತೆ ಇಲ್ಲ ಹಾಗೆ ತೋರಿಸಿದಂತೆ ಕೆಲವು ಪಾಠಗಳಿದ್ದಾವೆ ಅದನ್ನು ವಾದರಾಯ ಸ್ವಾಮಿಗಳವರು ಉಲ್ಲೇಖ ಮಾಡ್ತಾರೆ ಇಂತಹ ಎಷ್ಟೋ ಅಂಶಗಳಲ್ಲಿ ಸ್ವಲ್ಪ ವಿವಾದ ಇದ್ದರು ಪರಮಾತ್ಮನಿಗೆ ಪ್ರಾಕೃತ ರೂಪ ಅಂತೂ ಇಲ್ಲ ನಕಲು ಭಗವತಃ ಪ್ರಾಕೃತೋ ಜಾತು ದೇಹ ಎಂದೂ ಪ್ರಾಕೃತ ದೇಹ ಭಗವಂತನಿಗಿಲ್ಲ ಪಂಡಿತಾಚಾರ್ಯರು ಅಷ್ಟೇ ಹೇಳಿದರು ಯುಷ್ಮ ಪ್ರಾರ್ಥಿತ ಸನ್ ಜಲ ನಿಧಿ ಚಯನಃ ಸತ್ಯವತ್ತ ಮಹರ್ಷೇರ್ವ್ಯಕ್ತಮಾತ್ರಮೂರ್ತಿ ನಖಲು ಭಗವತ ಪ್ರಾಕೃತೋ ಜಾತು ದೇಹ ಅಲ್ಲಿ ಸ್ವಲ್ಪ ಇವತ್ತಿಗೂ ವಿವಾದ ಮಾಡೋರೇನಂತಾರೆ ಪರಮಾತ್ಮನನ್ನ ಕಾನೀನಾ ಕಾನೀನಾ ಅಂತ ಕೂಗ್ತಾರೆ ಕಾನೀನಾ ಅಂತಂದರೆ ಕನ್ಯಾವಸ್ಥೆಯಲ್ಲೇ ಮದುವೆ ಆಗದೇ ಇದ್ದ ಅವಸ್ಥೆಯಲ್ಲೇ ಜಾತ ಅಂತ ಅದಕ್ಕೆ ಅರ್ಥ ಕರ್ಣನ ಕಾನೀನಾ ಅಂತ ಕೂಗಿದಂತೆ ಕಾನೀನಾ ಅಂತ ಇಲ್ಲೂ ಕೂಗೋದಿದೆ ವಿವಾಹ ಆಗಿದೆ ಅಂತ ವ್ಯಾಖ್ಯಾನ ಮಾಡಿಬಿಟ್ರೆ ಕಾನೀನಾ ಅಂತ ಹೇಗೆ ಸಮನ್ವಯ ಮಾಡುವುದು ಆಚಾರ್ಯರಲ್ಲೂ ಇಲ್ಲೆಲ್ಲೂ ಕಾನೀನ ಅಂತ ಕೂಗ್ಲಿಲ್ಲ ಹತ್ತನೇ ಅಧ್ಯಾಯದಲ್ಲಿ ಕಾನೀನ ಅಂತ ಎಲ್ಲೂ ಕೂಗಲಿಲ್ಲ ಪ್ರಸಂಗ ಬಂದರೆ ಕರೀಬಹುದಾಗಿತ್ತು ಇನ್ನು ಕಾನೀನ ಶಬ್ದಕ್ಕೆ ಪ್ರಸಂಗ ಅಂತರದಲ್ಲಿ ಅರ್ಥ ಮಾಡಿದ್ದಾರೆ ವೇದವ್ಯಾಸ ದೇವರನ್ನ ಎಲ್ಲಾನ ಕಾನೀನ ಅಂತ ಕರೆದರೆ ಅದಕ್ಕೆ ಅರ್ಥ ತಗೊಳ್ಬಹುದು ಕರ್ಮನ ನಿರ್ಣಯದಲ್ಲಿ ಆಚಾರ್ಯರು ಹೇಳುವಾಗ ಕಾನೀನ ಕಮನೀಯಾಂಗ ಅಂತ ಅರ್ಥ ಮಾಡಿಬಿಟ್ಟಿದ್ದಾರೆ ಆಚಾರ್ಯರೇನು ಕಾನೀನ ಅಂತಂದರೆ ಕಮನೀಯಾಂಗ ಕಮನೀಯ ಅಂತಂದರೆ ಅತ್ಯಂತ ಮನೋಹರವಾದ ಅವಯವವುಳ್ಳವನು ಅದು ಯಾವುದೂ ವಿವಾದವೇ ಇಲ್ಲ ಅಲ್ಲಿಗೆ ಪರಾಶರರು ಸತ್ಯವತೀ ದೇವಿಯವರನ್ನ ವಿವಾಹ ಮಾಡಿಕೊಂಡಿದ್ರು ಮತ್ತೆ ಕನ್ಯಾತ್ವವನ್ನು ಕೇಳಿದಾಗ ಮತ್ತೆ ಕೊಟ್ಟರು ಕಳಿಸ್ರು ಈ ಎಲ್ಲ ಹೊಂದಾಣಿಕೆ ಆಗುತ್ತೆ ಆದರೂ ಎಷ್ಟೋ ವಿವಾದಿಗಳು ಉಳ್ಕೊಂಡಿದ್ದಾರೆ ಒಟ್ಟು ಆಚಾರ್ಯರು ಕೊಟ್ಟ ಎಲ್ಲ ಅಂಶವನ್ನು ಕೂಡ ನಮ್ಮ ಬುದ್ಧಿಗೆ ಪ್ರತಿನಿತ್ಯದಲ್ಲಿ ತರಬೇಕು ಬಾದರಾಯಣ ದೇವರನ್ನು ಸ್ತೋತ್ರ ಮಾಡಬೇಕು ಪ್ರಾತಃ ಕಾಲದಲ್ಲಿ ಮಾಡಬೇಕು ಕಾಲಮಾನದಿಂದ ಆದರೆ ವೇದಿವ್ಯಾಸದೇವರ ಸಮಗ್ರ ಚರಿತ್ರೆ ಹೃದಯದಲ್ಲಿ ಭಾಸಿಸಲಿ ಹೊಳೆಯಲಿ ಅನ್ನೋ ದೃಷ್ಟಿಯಿಂದಾಗಿಯೇನೆ ಇದನ್ನು ಪ್ರಭಾತ ಪಂಚಕ ಅಂತ ಬರೀ ಐದು ಶ್ಲೋಕ ಹೇಳಿಕೊಂಡ್ರೆ ವೇದವ್ಯಾಸದೇವರ ಸಮಗ್ರ ಚಿತ್ರವನ್ನು ನಮ್ಮ ಹೃದಯಕ್ಕೆ ಬರಬೇಕು ಹಾಗೆ ಬಹಳ ಸುಂದರವಾದ ಕ್ರಮದಲ್ಲಿ ಮಾಡಿಕೊಡ್ತಾರೆ ಶ್ರೀವತ್ಪರಾಶರ ತಪವಾಸವೀ ಸುವ್ಯಕ್ತ ಪ್ರಬೋಧ ಸುಖ ಚಿತ್ ಬಲವೀರ್ಯ ಮೂರ್ತೆ ಪರಮಾತ್ಮ ಹೇಳಿದ್ದಾನೆ ಹೇ ಭಾದರಾಯಣ ಹರೇ ತಪಸುಪ್ರಭಾತಂ ಶ್ರೀ ಬಾದರಾಯಣ ಆ ಶ್ರೀ ಶಬ್ದ ಇಲ್ಲಿ ಕಾಂತಿಭರಿತ ಅಂತ ಒಂದು ಎಲ್ಲರಿಂದಲೂ ಆಶ್ರಯಿಸುವಂತಹ ಲಕ್ಷ್ಮೀದೇವಿ ಅವಳ ಸಮೇತನಾದ ಬಾದರಾಯಣ ಅಂತ ಒಂದು ಹೀಗೆಲ್ಲ ಅರ್ಥ ಆಗುವ ಜೊತೆಯಲ್ಲಿ ಶ್ರೀ ಅಂತಂದರೆ ಸಮಗ್ರ ವೇದ ಅಂತ ಅರ್ಥ ಸಮಗ್ರ ವೇದಗಳಿಗೂ ಕೂಡ ಅನಾಕುಲಂ ಗೋಕುಲಂ ಲಲಾಸ ಯತ್ಪಾಲಿತಂ ನಿತ್ಯಮನ ವಿಲಾತ್ಮ ಪಡಿತಾಚಾರ್ಚಿತನ ಮಾಡಿದ್ದಾರೆ ಯಾವ ಅವತಾರ ಆಗಿದ್ದರಿಂದಾಗಿ ವೇದರಾಶಿ ಶಾಸ್ತ್ರಗ್ರಂಥಗಳ ರಾಶಿ ತತ್ವಜ್ಞಾನ ಸಾಮ್ರಾಜ್ಯ ಯಾವ ತೊಂದರೆ ಇಲ್ಲದೇ ಇದ್ದಂತೆ ಅನಾವಿಲಾತ್ಮ ಕಳವಳ ಇಲ್ಲದೆ ಇದ್ದಂತೆ ತೊಂದರೆಯಾಗದೇ ಇದ್ದಂತೆ ಆನಂದವಾಗಿತ್ತು ಅಂಥ ರೂಪ ಅದು ಕೃಷ್ಣಾರಮಣಪ್ರಿಯಾಯ ಅಂತ ಚಿತ್ರಣ ಮಾಡಿದ್ದಾರೆ ಅದನ್ನೇ ಇಲ್ಲೂ ಶ್ರೀ ಬಾದರಾಯಣ ಪರಮಾತ್ಮ ಶ್ರೀ ವೇದಗಳನ್ನು ಜಗತ್ತಿಗೆ ಕೊಟ್ಟವನು ಸಮಗ್ರ ವೇದ ಪ್ರತಿಪಾದ್ಯ ಆ ಎರಡು ಅರ್ಥದಿಂದಾಗಿ ಶ್ರೀ ಶಬ್ದಕ್ಕೂ ಬಾದರಾಯಣ ಶಬ್ದಕ್ಕೂ ಗಮನ ಮಾಡಿಕೊಳ್ಬೋದು ಅಂತಹ ಬಾದರಾಯಣ ಯಾರಾತ ಹರಿ ಬೇರೆ ಇನ್ಯಾರೋ ಅಲ್ಲ ಆತ ಸಾಕ್ಷಾತ್ತಾಗಿ ನಾರಾಯಣದೇ ಬಾದರಾಯಣ ಅದು ಬೇರೆ ಯಾರೋ ಹೇಳಬೇಕಾಗಿಲ್ಲ ವೇದವ್ಯಾಸ ದೇವರೇ ಹರಿವಂಶದ ಆದಿಯಲ್ಲಿ ಒಂದು ಪದ್ಯ ಯೋಜನೆ ಮಾಡಿದ್ದಾರೆ ಸಾಧಾರಣ ಪ್ರಸಂಗ ಬಂದಾಗೆಲ್ಲ ಹಿಂದೆ ಹೇಳಿದ್ದಾಗಿದೆ ಅದು ಅದನ್ನು ನೆನಪು ಮಾಡ್ಕೊಳ್ಳೋದು ಮತ್ತೆ ಆ ಪದ್ಯ ಬಹಳ ಸೊಗಸಾಗಿದೆ ಪಿತಾಮಹದ್ಯಂ ಪ್ರವದಂತೆ ಷಷ್ಠಂ ಮಹರ್ಷಿ ಮಯ್ಯ ವಿಭೂತಿಯುಕ್ತಂ ನಾರಾಯಣಸ್ಯಾಂಶಯ ಮೇಕಪುತ್ರಂ ದ್ವೈಪಾಯನಂ ವೇದ ಮಹಾ ನಿಧಾನಂ ಪರಮಾತ್ಮ ಯಾರು ಅಂತ ಕೇಳಿದರೆ ಅಂದ್ರೆ ಬಾದರಾಯಣ ಯಾರು ಅಂತ ಕೇಳಿದರೆ ನಾರಾಯಣ ಅಂದ್ರೆ ಹಾಗೆ ಹೇಳಿದರೆ ಅರ್ಥ ಮಾಡಿಕೊಳ್ತಾರೋ ಇಲ್ಲೋ ಅದಕ್ಕೆ ಪಿತಾಮಹದ್ಯಂ ಪ್ರವದಂತೆ ಷಷ್ಠಂ ನೀವು ಲೆಕ್ಕ ಹಾಕೊಳ್ರಿ ಇವರಿಂದ ಲೆಕ್ಕ ಹಾಕ್ಕೊಳ್ರಿ ವೇದವ್ಯಾಸದೇವರಿಂದ ಹಿಡ್ಕೊಂಡು ಷಷ್ಟಂ ಮಧ್ಯದಲ್ಲಿ ಪಿತಾಮಹರನ್ನು ಸೇರಿಸಿಕೊಳ್ಬೇಕು ಹಾಗೆ ಸೇರಿಸಿಕೊಂಡು ಲೆಕ್ಕ ಹಾಕೋಬೇಕು ಈ ವೇದವ್ಯಾಸದೇವರಿಂದಾಗಿ ಆರನೇ ತಲೆಗೆ ಯಾರು ಬರ್ತಾರಲ್ಲ ಅವರೇ ಮತ್ತೆ ಅವತಾರ ಮಾಡಿದ್ದಾರೆ ಅಂತ ತಿಳ್ಕೊಳ್ರಿ ಹೀಗೊಂದು ಲೆಕ್ಕ ಕೊಟ್ಟಿದ್ದಾರೆ ಅಲ್ಲೇನು ಯಾರು ಅಂತ ಹೇಳಲೇ ಇಲ್ಲ ಪಿತಾಮಹದ್ಯಮ್ ಪ್ರಮದಂತೆ ಷಟ್ಟಂ ಮಹರ್ಷಿ ಅಕ್ಷಯ್ಯ ವಿಭೂತಿಯುಕ್ತಂ ಯಾರಾತ ನೋಡ್ತಾ ಬರಬಹುದೀಗ ಇಲ್ಲಿ ವೇದವ್ಯಾಸದೇವರು ಅವರಿಗೆ ಜನಕತ್ವನ ನಿಮಿತ್ತ ಮಾತ್ರಾಗಿ ಬಂದವರು ಪರಾಶರಋಷಿಗಳು ಅವರ ಮೇಲೆ ಶಕ್ತಿ ಋಷಿಗಳು ಮೂರನೇ ಮೂರನೇ ತಲೆಮಾರಾಯ್ತಾರೆ ಶಕ್ತಿ ಋಷಿಗಳು ಆಮೇಲೆ ವಸಿಷ್ಠರು ಅವರ ತಂದೆ ಚತುರ್ಮುಖ ಬ್ರಹ್ಮದೇವರು ಅವರಪ್ಪ ಪದ್ಮನಾಭ ನಾರಾಯಣ ಆ ನಾರಾಯಣನೇ ಷಷ್ಠ ಯಾರೋ ಅವನೇನು ಬಂದಿರೋದು ಅಂದರೆ ಬಾದರಾಯಣ ಬೇರೆಯಲ್ಲ ನಾರಾಯಣ ಬೇರೆ ಅಲ್ಲ ಅಂತಲ್ಲೇ ಹೇಳಿದ್ದಾರೆ ಅದರ ಸೂಚನೆ ಬರಲಿ ಅಂತಲೇ ಏನು ಹೇಳಿದ್ರು ಇಲ್ಲಿ ಪ್ರತಿ ಪದ್ಯದ ಕಡೆ ಭಾಗದಲ್ಲಿ ಶ್ರೀವಾದರಾಯಣ ಹರೇ ತಪಸುಪ್ರಭಾತಂ ನಿನ್ನ ವಿಷೇಕವಾದಂತಹ ಪ್ರಭಾತ ನಮ್ಮ ಹೃದಯದಲ್ಲಾಗಲಿ ವೇದಿವ್ಯಾಸದೇವರು ಅಂದ ತಕ್ಷಣ ಸದನ ಗಡ್ಡ ಗಿಡ್ಡ ಇರುವ ಒಂದು ಆಕಾರ ಚಿತ್ರಣಕ್ಕೆ ಬರುತ್ತೆ ಅದು ಋಷಿಗಳ ಮಧ್ಯದಲ್ಲ ಒಬ್ಬ ಋಷಿ ಅಷ್ಟೇ ಅಲ್ಲ ಚಿತ್ರಣ ಮಾಡಿಕೊಟ್ಟಿದ್ದಾರೆ ಮುನಿಮಂಡಲ ಮಧ್ಯವರ್ತಿನಂ ತ್ರಿಜಗನ್ಮಂಡಲ ಮಂಡನಾಯಿತಂ ಇಹ ಸತ್ಯವತಿ ಸುತ ಹರಿ ಪರಿಪೂರ್ಣ ಪ್ರಮತ ಸಮೈಕ್ಷತ ದೊಡ್ಡ ದೊಡ್ಡ ದೊಡ್ಡ ದೊಡ್ಡ ಮುನಿಗಳು ಕಾಷ್ಣಾಜಿನಿ ಪೈಲ ಜೈಮಿನಿ ಮುಂತಾದ ದೊಡ್ಡ ದೊಡ್ಡ ಶಿಷ್ಯವೃಂದದ ಮಧ್ಯದಲ್ಲಿ ಎಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು ಶಖಾಪ್ರವರ್ತಕರು ದೊಡ್ಡ ದೊಡ್ಡ ಮೀಮಾಂಸಾ ಶಾಸ್ತ್ರವನ್ನು ನಿರ್ಮಾಣ ಮಾಡಿದವರು ಅವರು ಪೈಲು ಋಷಿಗಳು ಜೈಮಿನಿ ಋಷಿಗಳು ಅವರೆಲ್ಲರ ಮಧ್ಯದಲ್ಲಿ ತಾನು ಅವ್ರಿಗೆ ಗುರುಸ್ಥಾನೀಯನಾಗಿ ವಿರಾಜ್ಮಾತಾಗಿ ಶುಕಾಚಾರ್ಯರಂತಹ ಜೀವನ್ಯುಕ್ತರಿಗೂ ಕೂಡ ನಾನು ಅವರಿಗೆಲ್ಲ ಉಪದೇಶ ಮಾಡಿದಂತಹ ದೊರೆ ಹಾಕುತ್ತಿದ್ದಾನೆ ಅವರೆಲ್ಲರ ಮಧ್ಯೆ ಅವರಿಗಿಂತ ಸ್ವಲ್ಪ ದೊಡ್ಡವರು ಹಾಗಲ್ಲ ಬ್ರಹ್ಮದೇವರ ಬಂದು ನಿಂತುಕೊಂಡು ದೇವತೋತ್ತಮನ ಇಂದ್ರಾದಿಗಳ ಬಂದು ನಿಂತರೂ ಕೂಡ ಹತ್ತರ ಮೊದಲೇ ಕಗ್ಗಿತಾರೆ ಅದೂದಿಂದ ಕೈಗೂದ ಅವ್ರು ಏನಾದ್ರು ಪ್ರಾರ್ಥನೆ ಮಾಡಬೇಕಷ್ಟೆ ಅಂತಹ ದೊಡ್ಡ ಸಾಕ್ಷಾತ್ತಾಗಿ ಶ್ರೀಹರಿಯೇ ಈ ಅಂಶ ಹೃದಯಕ್ಕೆ ಬರಬೇಕಲ್ಲ ಹೇಗೆ ಅವತಾರ ಮಾಡಿದ ಅನ್ನೋ ಅದ್ರ ಮೊದಲನೇ ಅಂಶವನ್ನು ಕೊಡ್ತಾರೆ ಶ್ರೀಮತ್ಪರಾಶರ ತಪ ಫಲವಾಸವೀಸು ವ್ಯಕ್ತ ಅಲ್ಲಿಗನ್ವೇ ಆಗಿ ಸಾಮಾನ್ಯರಲ್ಲಿ ಪರಾಶರಋಿಗಳು ಅಂತಂದರೆ ಅವರು ಶ್ರೀಮಂತರು ಪರಾಶರ ಋಷಿಗಳ ಬಗ್ಗೆ ಕೇಳಬೇಕು ಅಂತಂದರೆ ಭಾರತಾದಿಗಳನ್ನು ಬೇರೆ ಬೇರೆ ಬೇರೆ ಬೇರೆ ಕಡೆಯಲ್ಲಿ ಕೇಳಬಹುದು ವಸಿಷ್ಠ ಋಷಿಗಳು ವಸಿಷ್ಠರಿಗೂ ವಿಶ್ವಾಮಿತ್ರರಿಗೂ ಸ್ವಲ್ಪ ವಿವಾದ ಇರುತ್ತೆ ಅದು ವಸಿಷ್ಠರ ಮಹತ್ವವನ್ನು ಎತ್ತಿ ಹಿಡಿದಕ್ಕೋಸ್ಕರನೇ ವಿಶ್ವಾಮಿತ್ರರು ಕೆಲವು ವಿಚಿತ್ರ ವಿಚಿತ್ರವಾದ ವರ್ತನೆಗಳನ್ನು ತೋರಿಸಿದ್ದಾರೆ ಅಂತ ವಿಶ್ವಾಮಿತ್ರ ವಿಷಯಗಳನ್ನು ಮತ್ತೆ ತಾಮಸ ಗುಣ ಅಂತಲ್ಲ ಅದು ಆದರೆ ಆ ಕಾಲಕ್ಕೆ ಈ ರೀತಿ ಕೀರ್ತಿಗೋಸ್ಕರವಾಗಿ ವಸಿಷ್ಠರ ಗುಣ ತೋರಿಸಲಿಕ್ಕೆ ಅವ್ರ ಮನೆಗೆ ಬಂದು ಆಚಿತ್ಯ ಸ್ವೀಕಾರ ಮಾಡ್ತಾರೆ ವಿಶ್ವರಥರಾಗಿದ್ದಾಗ ವಿಶ್ವರಥ ಅಂತ ಅವರು ಕ್ಷತ್ರಿಯರಾಗಿದ್ದಂತಹ ಕಾಲ ರಾಜಿರಾಜನ ಮಕ್ಕಳು ವಿಶ್ವರಥ ಅಂತ ಆಗ ಅವರಿಗೆ ರಾಜರು ಎಲ್ಲೋ ಯುದ್ಧಕ್ಕೆ ತಗಿದ್ದರು ದಣದಿದ್ದರು ದೊಡ್ಡ ಸೇನೆ ಕರ್ಕೊಂಡ್ಬಂದಿದ್ದಾರೆ ಆ ಸೇನೆಯು ಬಣ್ಣ ತುಂಬ ಒದ್ದಾಡಿ ಹೋಗ್ತಾ ಇದೆ ಪಾಪ ಅದಕ್ಕೇನು ಆಹಾರ ಇಲ್ಲ ಅವರುಗಳಿಗೆ ಪಶುಪಕ್ಷಿ ಪ್ರಾಣಿಗಳಿದ್ದಾವೆ ಅಲ್ಲಿ ವ್ಯಕ್ತಿಗಳಿದ್ದಾರೆ ಅವರಿಗೆಲ್ಲ ಆಹಾರ ಎಲ್ಲ ಒತ್ತಾಡಿ ಹೋಗ್ತಾ ಇದ್ದಾರೆ ಪಶಿಷ್ಟ ಋಷಿಗಳ ಆಶ್ರಮ ಕಾಣುತ್ತಂತೆ ಬಂದರು ಏನಾರು ಸ್ವಲ್ಪ ನೀರು ಹೋಗಿ ಏನಾರು ಸಿಗುತ್ತಾ ಎಲ್ಲ ಕೂಡ್ರಿಪ್ಪ ಗೃಹಸ್ಥಾಶ್ರಮಿಗಳ ಅವಶ್ಯಕತ್ವವೇ ಮನೆಗೆ ಯಾರ ಅತಿಥಿಗಳು ಬಂದರೂ ಕೂಡ ಹೇಳಿಕೇಳಿ ಬರೋಲ್ಲ ಹೇಳಿಕೇಳಿ ಬರೋರು ಅಭ್ಯಾಗತರು ತಿಥಿಯನ್ನು ನಿಗದಿಪಡಿಸದೆ ಸುಮ್ಮನೆ ಬರ್ತಾ ಇರ್ತಾರಲ್ಲ ಏನಾರೂ ಇವರಿಂದ ಅನುಕೂಲ ಆಗುವುದು ಅಂತ ಬೇಡಿ ಬರ್ತಾ ಇರಲ್ಲ ನಿರೀಕ್ಷೆ ಇಟ್ಕೊಂಡು ಅಂಥವರಿಗೆ ಏನಾದರೂ ಕೊಡಬೇಕು ಮನೆಯಲ್ಲಿ ಹಾಗೆ ಕಳಿಸೋ ಹಾಗೆ ಇಲ್ಲ ಗೃಹಸ್ಥಾಶ್ರಮಿಗಳಿಗೆ ಈಗ ದೊಡ್ಡ ಧರ್ಮ ಅವರು ಇನ್ನೇನು ಮಾಡ್ತಾರೋ ಬಿಡ್ತಾರೋ ಇದು ಮಾಡಲಿಕ್ಕೆ ಬಿಟ್ಟು ಆ ಬಂದವರಿಗೆಲ್ಲರಿಗೂ ಕೂಡ ಕೂಡಿಸಿದ್ರು ಒಳ್ಳೆ ಆಸನಾದಿಗಳನ್ನು ಕೊಟ್ಟರು ಎಲ್ಲ ವಸಟ್ಟ ಋಷಿಗಳ ಆಶ್ರಮ ಅಂತಂದ್ರೆ ಹುಲಿಯ ಆಕಳು ಎಲ್ಲ ಒಟ್ಟೊಟ್ಟಿಗೆ ಇರ್ತಿದ್ವಂತ ಅವರು ಆ ಸ್ವಭಾವ ಅವರ ಪುಣ್ಯಪ್ರಭಾವ ಆ ಪುಣ್ಯಪ್ರಭಾವ ವಲಯದಲ್ಲೇ ಹಾಗಿದ್ದವರೆಲ್ಲ ಅಂತಹ ಒಳ್ಳೆ ವಾತಾವರಣ ಅಲ್ಲಲ್ಲಲ್ಲಲ್ಲಿ ಎಲ್ಲೆಲ್ಲಿ ಇವರು ಕೂತರೂ ಅದು ಛಂದ ಮರ ಗಿಡ ಹಕ್ಕಿ ಪಕ್ಷಿ ಇವುಗಳ ವಾತಾವರಣವೇ ಛಂದ ಅವರ ಪುಣ್ಯ ಪ್ರಭಾವಗಳು ಬ್ರಹ್ಮ ಬ್ರಹ್ಮಋಷಿಗಳು ಸಾಮಾನ್ಯರಲ್ಲಾದ್ರು ಅಂತಹ ವಾತಾವರಣದಲ್ಲಿ ಅಲ್ಲಲ್ಲ ಬಂದು ವಿಶ್ರಾಂತಿ ತಗೊಳ್ತಾ ಇದ್ರೆ ಕಾಮಧೇನು ತನ್ನ ಮುಖದಿಂದಲೇ ಎಲ್ಲ ಸೃಷ್ಟಿ ಮಾಡಿಕೊಡ್ತಂತೆ ಮೊದಲೇ ಕೇಳ್ತಾರೆ ಗವ್ಯ ಪದಾರ್ಥ ಯಾವುದು ನಂದಿನಿ ಕಾಮಧೇನು ಪುತ್ರಿ ನಂದಿನಿ ತನ್ನ ಇದರಿಂದಲೇ ಬೇಕಾಷ್ಟು ಇವರಿಗೆ ಹಣ್ಣೇನು ಹಂಪಲೇನು ಏನೇನು ಆಹಾರ ಬೇಕು ಇವರಿಗೆ ಅದ್ಭುತವಾದ ಪದಾರ್ಥಗಳನ್ನು ಪಲಾಯನ ರಸಾಯನ ಎಲ್ಲ ಒಂದು ಅದು ಸಾಮಾನ್ಯವಾದದಲ್ಲ ಪ್ರಾಕೃತಿಕ ಅಲ್ಲ ಇದು ಅದನ್ನು ಮೀರಿದ್ದು ಯಾವಾಗ ಅದನ್ನೆಲ್ಲ ಸ್ವೀಕಾರ ಮಾಡಿದರೂ ಇನ್ನಷ್ಟು ಚೈತನ್ಯ ಬಂದು ಹೋಯಿತು ಎಲ್ಲ ಎಲ್ಲಿಂದ ಬರುತ್ತಿದ್ದಲ್ಲ ಇಷ್ಟು ಎಲ್ಲಿಂದ ಪೂರೈಸ್ತಾ ಇದ್ದೇನೆ ಆ ಕೇಳ್ಕೋತಾರೆ ನಾವು ರಾಜ ನಮ್ಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ಆ ಒದ್ದಾಡಿ ನಾವು ಇವರುಗಳು ಹೊಟ್ಟೆಗೆ ಹಾಕೋದ್ರೂ ಒದ್ದಾಡೋದ್ ಇಷ್ಟು ಸುಲಭವಾಗಿ ಏನು ಮಾಡಿದಿರೋ ಸೆಟ್ ಬನ್ನಿ ಕರ್ಕೊಂಡು ಹೋಗಿ ರಾಜ ಕೇಳ್ಕೊತ ಇದ್ದಾರೆ ಕರ್ಕೊಂಡು ಹೋಗಿ ತೋರಿಸೋದು ನೋಡಿ ನಮ್ಮ ಆಕಳದೆ ಅದಕ್ಕೆ ಒಂದು ಒಳ್ಳೆ ಒಂದು ಸಾಮಾನ್ಯವಾದ ಕೊಟ್ಟಿಗೆ ಸ್ವಚ್ಛವಾದಂಥ ಒಳ್ಳೆಯ ದೇವರ ಮನೆ ಇದ್ದೀವಿ ಹಳೆ ಕಾಲದ ಕೊಟ್ಟಿಗೆಗಳಂದಾಲೆ ನೋಡಬೇಕು ನಮ್ಮ ಆಕಳದ್ದೆಲ್ಲ ಎಷ್ಟು ಚಂದ ಕೊಟ್ಟಿಗೆಯಲ್ಲಿ ಪಾಠ ಪ್ರವಚನ ಮಾಡಬೇಕು ಕೊಟ್ಟಿಗೆಯಲ್ಲಿ ಜಪ ಮಾಡಬೇಕು ಅಂತದ್ದು ಕೊಟ್ಟಿಗೆಯಲ್ಲಿ ಜಪ ಮಾಡಿದರೆ ಮನೆಯಲ್ಲಿ ಮಾಡೋದಕ್ಕಿಂತಲೂ ಕೂಡ ನೂರು ಪಟ್ಟು ಅಧಿಕ ಪುಣ್ಯ ಅಂದರೆ ಇನ್ನೆಷ್ಟು ಸ್ವಚ್ಛ ಇರ್ತಿತ್ತು ಆ ಸುಗಂಧ ಆ ವಾಸನೆ ಯಾವ ರೋಗನೇ ಬರ್ತಿರಲಿಲ್ಲ ಅಷ್ಟು ಸ್ವಚ್ಛ ಇರುತ್ತೆ ನಿಜವಾಗಿ ಪುಟ್ಟಿಗೆ ಕರ್ಕೋಣ ಅದಕ್ಕೆ ಮುಗ್ದಾರ ಇಲ್ಲ ಕಟ್ಟಿಲ್ಲ ಏನಿಲ್ಲ ಎಂಥ ಆಕಳು ಉದ್ದಾದ ಆಕಳು ಆ ಆನಂದ ಆಯಿತು ಪ್ರದಕ್ಷಿಣೆ ಬಂದುಂಟು ಇದು ಪ್ರಭಾವ ಇದೆಯಾ ಮನಸ್ ತಡೀಲಿಲ್ಲ ಹಾಗಾದರೆ ಇದನ್ನು ಏನಾರು ಮಾಡಿರಿ ಆ ಹಾಕಳನ್ನು ಕೊಟ್ಟುಬಿಟ್ಟಿರಿ ನನಗೆ ಇಂಥದ್ದು ಒಂದು ಲಕ್ಷ ಆಕಳು ಕೊಡ್ತೇನೆ ಒಂದು ಲಕ್ಷ ಆಕಳು ಕೊಡ್ತೇನೆ ಅಂದರೆ ಈ ಆಕಾರ ಈ ಕಾಲದಲ್ಲಿ ಏನೋ ಅಂತ ಒಂದು ಲಕ್ಷ ಆಕಳು ಕೊಟ್ಟು ಬಿಡ್ತೇನೆ ನೀವು ಕೊಟ್ಟುಬಿಡ್ರಿ ಎಲ್ಲ ಕೊಡ್ಲಿಕ್ಕೆ ಆಗಲಿಪ್ಪ ಆಕಳು ಸಾಕಬೇಕು ನಾನು ಸಾಕಿರೋದಲ್ಲ ಇದು ಬ್ರಹ್ಮದೇವರ ಅನುಗ್ರಹ ಮಾಡಿ ನಮ್ಮ ತಂದೆಯವರು ಕೊಟ್ಟಿರೋದು ಅದನ್ನು ಇಟ್ಕೊಂಡಿದ್ದೇನೆ ಅಷ್ಟೇ ಎಲ್ಲ ಮಾಡಲಿಕ್ಕೆ ಪರೋಲ್ಲ ನಿಮ್ಗೇನು ರೀ ಬೇಕು ನಿಮಗೇನಿದೆ ಕೆಲಸ ನಾವು ಭಾಳ ಕೆಲಸ ಇರುತ್ತೆ ರಾಜು ಅಂದರೆ ಇದರಿಂದ ಏನೇನೋ ಮಾಡಿಕೊಡೋದು ನಮಗೆ ಬೇಕಾಗುತ್ತೆ ಇದು ನೀವು ಇಲ್ಲಿ ಇಟ್ಕೊಂಡೇನು ಮಾಡ್ತೀರಿ ಸಾಧಾರಣ ಈ ದೌರ್ಜನ್ಯ ಎಲ್ಲ ಕಡೆಯಲ್ಲಿದೆ ನಿಮಗೇನು ಪ್ರಯೋಜನ ಅವಾಗ ಕೊಟ್ಬಿಡ್ರಿ ಇಲ್ಲಪ್ಪಾ ಹಾಗಾಗೋಲ್ಲ ನಾನೇ ಕಿತ್ಕೊಂಡು ಹೋಗಿದೆ ಕರ್ಕೊಂಡು ಆಗೋದಾದ್ರೆ ಕರ್ಕೊಂಡು ಸುಮ್ಮನೆ ಆಗ್ಬಿಟ್ಟು ಇಷ್ಟು ಸೌಜನ್ಯ ಅಂತಂದ್ರೆ ಅಷ್ಟು ಸೌಜನ್ಯ ವಸಿಷ್ಟರಲ್ಲಿ ಇಷ್ಟಂದರೂ ಸುಮ್ಮನೆ ಬಂದು ತಂಪಾಡಿಗೆ ತಾವೇ ಅವತ್ತಿನ ಅಧ್ಯಯನನು ಅಧ್ಯಾಪನನು ಮನೆ ತುಂಬ ಶಿಶುರು ಮುಂತಾದರು ಆ ಎಲ್ಲರಿಗೂ ಮಧ್ಯದ ಅಲ್ಲಿ ಕೂಡಿಸ್ಕೊಂಡು ತಂಪಾಡಿ ಅಂತ ಆ ಪಾಠ ಪ್ರವೇಶದಲ್ಲಿ ಏನೇನೋ ಮಾಡಿದ್ರು ತಮ್ಮ ಪ್ರಭಾವ ತೋರಿಸಿ ಅದನ್ನು ದರ ದರ ದರ ಹೋಗ್ತಾ ಇದ್ದಾರೆ ನಂದಿನಿ ಕೇಳ್ಕೊಂಡು ಪಾಪ ನನ್ನನ್ನು ಎಂದೂ ಹಗ್ಗಕಟ್ಟಿರಲಿಲ್ಲ ನೀವು ಹಗ್ಗಕಟ್ಟಿಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ನಾನು ನಿಮ್ಮಲ್ಲಿರಬೇಕು ಅಂತ ಬಂದವಳು ಅಂಥ ನಿಮ್ಮ ಸಹವಾಸದಲ್ಲಿರಬೇಕು ಅಂತಿದ್ದವಳು ಇದೇನಿದು ವಸಿಷ್ಠರೇ ಹೀಗಾಗ್ತಾ ಇದೆ ನಾನು ಕಾಪಾಡೋಲ್ವೇ ನೀವು ಮಾ ಹೀಗೆ ಬಂದಿದೆ ಅದನ್ನು ನಿನಗೆ ಸಾಮರ್ಥ್ಯ ಇದೆಯಲ್ಲ ನಿನಗೆ ಸಾಮರ್ಥ್ಯ ಇಲ್ಲ ಅಂತ ಕಾಪಾಡಬೇಕು ನಿನ ಸಾಮರ್ಥ್ಯ ತೋರಿಸು ಅಂತ ಚುನಾಗಿಬಿಡ್ತಾರೆ ಅಷ್ಟೇ ಏನು ಸಾಮರ್ಥ್ಯ ತೋರಿಸುತ್ತೆ ಹಾಕು ಸೃಷ್ಟಿ ಮಾಡುತ್ತೆ ನೋಡ್ರಿ ಆ ಕಾಲಕ್ಕೆ ಅದು ಎಂಥ ಸೇನೆ ತನ್ನ ಪುಚ್ಛದಿಂದ ಸೃಷ್ಟಿ ಮಾಡಿಬಿಡುತ್ತೆ ಬಾಲದಿಂದ ಸೃಷ್ಟಿ ಮಾಡಿದರೆ ಎಂತಹ ದೊಡ್ಡ ಸೇನೆ ಆ ಸೇನೆ ಕೆಲವು ಹೆಸರುಗಳನ್ನ ಭಾರತದ ಉಲ್ಲೇಖ ಮಾಡುತ್ತಾರೆ ದೊಡ್ಡ ಸೇನೆ ಅಷ್ಟು ಜನರನ್ನ ಬಡಿದು ಉಳಿಸ್ಬಿಡುತ್ತೆ ಅಷ್ಟು ಸೈನಿಕ ಒಬ್ಬರಿಗೂ ಕೂಡ ರಕ್ತ ಬರೆದ ಇದ್ದಂತೆ ಯುದ್ಧ ಮಾಡಿದ್ದಾರೆ ಇವರ ಕಡೆಯಿಂದ ಬಂದು ಸೇನೆ ಯಾಕೆ ಕಳಿಸಿದ್ದ ಸೇನೆ ಬಹಳ ದೊಡ್ಡ ಸೇನೆ ಮುಂದೆ ಬೇರೆ ಕಡೆ ಬಳಕೆ ಮಾಡಿಕೊಳ್ತಾರೆ ಅಂತಹ ಅದ್ಭುತವಾದ ವ್ಯಾಪಾರ ವಿಶೇಷವನ್ನ ನಡೆಸುತ್ತಾರೆ ಯಾರು ಅಸಿಷ್ಟು ಆ ನಂದಿನಿ ಆಗಳು ಅಷ್ಟು ಪ್ರಭಾವ ತೋರಿಸುತ್ತೆ ಯಾವಾಗ ಇಷ್ಟೆಲ್ಲ ಆಯಿತೋ ಇದು ನೋಡಿಸ್ತು ಈ ಏನು ಮಾಡಲಿಕ್ಕಾಗಲಿಲ್ಲ ಮನೆಗೆ ಹೋಗ್ಬೇಕಾಯ್ತು ಸುಮ್ಮನೆ ವಾಪಸ್ಸು ಹೋಗಬೇಕಾಯ್ತು ಅಷ್ಟೇ ಅವಾಗ ನೋಡಿದ್ರು ಆಗಲೇ ಅವರು ಆಡಿದ ಮಾತು ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಆ ಮಂತ್ರ ಬಲ ಏನಿದೆ ದೇವತಾನುಗ್ರಹ ಬಲ ಏನಿದೆ ಬರೀ ಶಾರೀರಿಕ ಬಲಕ್ಕೆ ಏನಿದೆ ಬೆಲೆ ಇದಕ್ಕೆ ಬೆಲೆ ಇಲ್ಲ ನಾನು ಬ್ರಹ್ಮಹರ್ಷಿ ಆಗಬೇಕು ಅಂತ ಹಠ ಹಿಡಿತಾರೆ ಅವಾಗ ಹೋಗ್ತಾರೆ ತಪಸ್ಸಿಗೆ ಅಂತ ಹೋಗುದು ಆಮೇಲೆ ನಲವತ್ತು ಸಾವಿರ ವರ್ಷ ತಪಸ್ಸು ಮಾಡ್ತಾರೆ ಒಂದ್ ದಿವಸ ಎರಡು ದಿವ್ಸ ಅಲ್ಲ ಒಳಗಡೆಯಲ್ಲಿ ರುಚಿಕರುಷಗಳ ಪ್ರಭಾವದಿಂದ ಒಳಗಡೆಯಲ್ಲಿ ಬ್ರಾಹ್ಮ ತೇಜಸ್ಸಿದೆ ಅವರಿಗೆ ಅವರು ವಾಸ್ತವಿಕವಾಗಿ ಬ್ರಾಹ್ಮ ತೇಜಸ್ಸಿನ ಚಲುವಿನಿಂದಲೇ ಹುಟ್ಟಿ ಬಂದವರು ಆದರೆ ಅದನ್ನು ವ್ಯಕ್ತ ಮಾಡಿಕೊಳ್ಳಿಕ್ಕಿಷ್ಟು ಬೇಕಾಯ್ತು ಕಂಡುಕೊಂಡವರು ಬ್ರಾಹ್ಮಣ ಆಗ್ಬಿಡಲ್ಲ ಅಲ್ಲಿಗೆ ಕಂಡುಕೊಂಡು ಪುಸ್ತಕ ಹೇಳಿದ ತಕ್ಷಣ ಬ್ರಾಹ್ಮಣ ಆಗ್ತಾನೆ ಅಂತ ಕೆಲವರು ವ್ಯಾಖ್ಯಾನ ಎಲ್ಲ ಇದೆ ಹಾಗೆಲ್ಲ ಆಗೋದಾದ್ರೆ ಎಷ್ಟು ಸುಲಭ ಇರೋರು ಅಪಾರ ತಪಸ್ಸು ಮಾಡಿ ಅದಾದಮೇಲೆ ಸ್ವಲ್ಪ ವಿರೋಧ ತೋರಿಸ್ತಾ ಇರ್ತಾರ ಅವಾಗವಾಗ ಹೊಸಿಟ್ಟು ಋಷಿಗಳ ಜೊತೆ ಹಾಗೆ ಮಾಡ್ತಾ ಕಲ್ಮಾಷಪಾದ ಅಂತ ರಾಜ ಹೊಸಿಟ್ಟು ರುಗು ಸ್ವಲ್ಪ ವಿವಾದ ಇರುತ್ತೆ ಶಾಪ ಕೊಡ್ಲಿಕ್ಕೆ ಕೊಟ್ಟೋಗಿರ್ತಾನೆ ಕಲ್ಮಾಷಪಾದ ರಾಜ ಅವನ ಹೆಂಡತಿ ಮದೆಯಂತೆ ಬೈದು ಬಿಡ್ತಾಳೆ ಶಾಪ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಿ ನಿಮ್ಗೆ ಏನಾದ್ರು ಬುದ್ಧಿ ಇದೆಯಾ ನಮ್ಮ ಇಡೀ ಮನೆತನದ ಪುರಪುರೋಹಿತರು ಪರಮಾನುಗ್ರಹ ಮಾಡಿದವರು ನಮ್ಮೆಲ್ಲರೂ ಹಿರಿಯರಿಗೂ ಕೂಡ ಮಾಡಬೇಡ್ರಿ ಮತ್ತು ಶಾಪಕ್ಕೆ ನೀರ ಅಭಿಮಂತ್ರಣ ಮಾಡಿಬಿಟ್ಟಿದ್ದೇನೆಲ್ಲ ನಿಮ್ಮ ಕಾಲ ಮೇಲೆ ಎಂತಹ ಸಾಧ್ಯ ಹೆಣ್ಣು ಮಗಳಿಗೆ ಆ ಕಾಲಿಕೆಲ್ಲ ಹೇಗಿದ್ದರು ಅಂತ ನಾವೆಲ್ಲ ಚರಿತ್ರೆ ಕೇಳಿದರೆ ಚರಿತ್ರೆ ಕೇಳಿದ್ರೆ ನಮ್ಮನ್ನು ಎಷ್ಟೋ ಆಪತ್ತಿನಿಂದ ಪಾರ ಮಾಡಿಡ್ತಾನೆ ಕಾಲು ಮೇಲೆ ಹಾಕೊಂಡ್ಬಿಡ್ತಾನೆ ಕಾಲು ಕೊಳತು ಹೋಗುತ್ತೆ ಕಾಲು ಸ್ವಲ್ಪ ಕರೆಯಾಗಿ ಕಪ್ಪಾಗಿ ಇವೆಲ್ಲ ಆಗುತ್ತೆ ಅದಕ್ಕೆ ಅವನನ್ನು ಕಲ್ಮಾಷಪಾದ ಅಂತಾನೆ ಹೆಸರಾಗಿ ಹೋಗುತ್ತೆ ಅವನಿಗೆ ರಾಜನೀತಿ ಅವನಿಗೆ ಸುದಾಸ ಅಂತ ಅವನ ಹೆಸರು ಅಂತಹದ್ದು ಆ ಕ್ರಮದಲ್ಲಿ ಸೌದಾಸ ಯಾವಾಗ ಈ ರೀತಿ ಶಾಂತಿ ಬೀಳುತ್ತೆ ಸ್ವಲ್ಪ ವಿರೋಧ ಇರುತ್ತೆ ಮಠದಿಂದಲೂ ಇದು ಮಧ್ಯದಲ್ಲಿ ಕೆಲವು ತೊಂದರೆಗಳಾಗ್ತಾರೆ ಈ ರಾಜ ಹೋಗ್ತಾ ಇರುವಾಗ ಶಕ್ತಿ ಋಷಿಗಳ ಎದುರುಗಡೆಗೆ ಬಂದುಬಿಡ್ತಾರೆ ಶಕ್ತಿ ಋಷಿಗಳ ಎದುರುಗಡೆಗೆ ಬಂದಾಗ ಸ್ವಲ್ಪ ವಿವಾದ ಹತ್ತುಕೊಡುತ್ತೆ ಯಾರ ಮೊದಲು ಹೋಗ್ಬೇಕು ನಂಗೆ ಕೊಡು ನನಗೆ ದಾರಿ ಕೊಡು ಶಕ್ತಿ ಋಷಿಗಳಂತಾರೆ ಕುರುಳುರು ಮೂಗುರು ಅಥವಾ ಅಂಗವಿಕಲರು ಸ್ತ್ರೀಯರು ಬ್ರಹ್ಮಜ್ಞಾನಿಗಳು ಅಥವಾ ಇನ್ನು ಕೆಲವು ತರಹದ ದೈವಜ್ಞರು ಇಂಥವರೆಲ್ಲ ಬಂದರು ಅಂತಂದರೆ ಅವರಿಗೆ ದಾರಿ ಬಿಡಬೇಕಪ್ಪ ಮೊದಲು ಅವ್ರ ಕಾರ್ಯ ಕಡ್ಡಿ ಮಾಡಬಾರದು ಒಂದು ಈ ಅಂಗವಿಕಲರು ಮುಂತಾದವರಿಗೆ ತೊಂದರೆ ಕೊಡಬಾರದು ಅಂತ ಬ್ರಹ್ಮಜ್ಞಾನಿಗಳಿಗೆ ಗೌರವ ಸೂಚನೆ ಮಾಡಬೇಕು ಅಂತ ಹೀಗೆ ನಾನಾಕ್ರಮದಿಂದ ಅವರಿಗೆ ದಾರಿ ಬಿಡೋದಿದೆ ನೀವು ಪ್ರಭಾವಶಾಲಿಯೇ ಇರ್ಬೋದು ಸಾಮಾನ್ಯರು ರಾಜರು ಬಂದರೆ ದಾರಿ ಬಿಡಬೇಕು ಹೌದಾ ಈಗ ಲೈಟ್ ವೀಟ್ ಬಂತು ಎಲ್ಲ ಕಡೆ ಹಿಡ್ದಾಕ್ ಬಿಡ್ತಾರಾ ಇದನ್ನು ವಿ ಗಾಡಿ ಬಂದರೆ ಆ ಥರದಲ್ಲಿದೆ ಸಾಮಾನ್ಯವಾಗಿ ಆ ಆದರೆ ಅದನ್ನು ಎಲ್ಲಿದ್ದು ನೋಡಿ ನೀವು ಬಳಕೆ ಮಾಡಬೇಕು ಅದರಿಂದ ನನಗೆ ದಾರಿ ಕೊಡಬೇಕಂತ ನಿನ್ನ ಕರ್ತವ್ಯ ಆದರೂ ದೌಷ್ಟ್ಯವನ್ನು ಮಾಡಿಕೊಂಡು ತಾನೇ ಮುಂದಕ್ಕೆ ಹೋಗ್ತಾನೆ ರಾಕ್ಷಸವರ್ತನೆ ಮಾಡ್ತಾರೆ ರಾಕ್ಷಸನ ವಿಶಾಪೋಗ್ಬಿಡ್ತಾನೆ ವಿಚಿತ್ರ ಅಂತಂದರೆ ಅವನು ಮನೆಗೆ ಬಂದ ಮೇಲೆ ಸತ್ಯಾಂಶ ಅರ್ಥ ಆಗುತ್ತೆ ಓಹ್ ನಾ ಏನು ಮಾಡಬಾರ್ದಾಗಿತ್ತು ಓಹ್ ಶಕ್ತಿ ಋಷಿಗಳನ್ನ ನಾ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಬರ್ತೇನೆ ಅಂತ ಹೊರಟಿರ್ತಾನೆ ರಾಕ್ಷಸಿ ಶರೀರಿಗೆ ಬಂದುಬಿಟ್ಟಿದ್ದೆ ಆಗಲೇ ಓ ಪ್ರಾರ್ಥನೆ ಮಾಡಿಕೊಂಡು ಏನಾದ್ರು ವಿಶಾಪ ಕಳಿಸೋಣ ಅಂತ ಬರ್ತಾನೆ ಬರೋ ಅಂತ ವಿಷಾಮಿತ್ರ ವಿಷಯಗಳು ತಮ್ಮ ಕೈವಾಡ ತೋರಿಸ್ಬಿಡ್ತಾನೆ ತಮ್ಮಲ್ಲೊಬ್ಬ ಇದ್ದಂತಹ ತಮ್ಮ ವೃತ್ಯ ರಾಕ್ಷಸನ ನೀವನ್ನ ಹೊಕ್ಕೊಳಕ್ಕೆ ಆದೇಶ ಕೊಟ್ಟು ಶಕ್ತಿ ವಿಷಯ ತಿಂದಾಕೊಡ್ತಾರೆ ಶಾಪ ಕೊಟ್ಟಿದ್ರು ಅದಕ್ಕೆ ಸೌಧಾಸ ತಿಂದಾಕಿಬಿಟ್ಟ ಕಲ್ಮಾಷಿ ಬಾದರಾಜನೇ ತಿಂದಾಕಿಬಿಟ್ಟ ಹಿಂಗ ಸುದ್ದಿ ಆದ ವಸಿಷ್ಠರ ಎಲ್ಲಾ ಮಕ್ಕಳನ್ನು ತಿಂದಾಕಿಬಿಡ್ತಾರೆ ರಾಕ್ಷಸ ಈಗ ಒಳಗಡೆ ವಿಶ್ವಾಮಿತ್ರರು ಕಳಿಸಿದ ಒಬ್ಬ ರಾಕ್ಷಸ ಇದ್ದಾಗ ಬೇರೆ ತಿಂದಾಕಿಬಿಡ್ತಾರೆ ಇದು ವಿಶ್ವಾಮಿತ್ರ ವಿಷಯಗಳು ಒಂದು ರೀತಿಯಲ್ಲಿ ಸೇಡ್ ತೀರ್ಸ್ಕೊಂಡಾಗ ಮಾಡಕ್ಕೆ ಬಿಡ್ತಾರೆ ವಸಿಷ್ಠರು ಏನ್ ಮಾಡಬೇಕು ಇದ್ದ ನೂರು ಜನ ಮಕ್ಕಳು ಸತ್ತೋದು ಏನಾಗಿರಬಹುದರಿಗೆ ಅವರಿಗೆ ವೇದಮಂತ್ರಾದಿಗಳನ್ನು ಉಪದೇಶವನ್ನು ಶಕ್ತಿ ಋಷಿಗಳು ದೊಡ್ಡ ಜ್ಞಾನಿಗಳು ಎಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು ಅಂಥವರೆಲ್ಲನ್ನೂ ಒಬ್ಬ ರಾಕ್ಷಸ ಒಮ್ಮೆ ತಿಂದ್ಬಿಟ್ಟ ಅಂತಂದರೆ ಪ್ರಸಂಗ ಹೃದಯಕ್ಕೆಂಥ ಆಘಾತ ಇಷ್ಟಾದ ಏನು ಮಾಡಬಹುದಾಗಿತ್ತು ಇದೆಲ್ಲ ಯಾರು ಮಾಡಿದ್ದಾರೆ ಏನಾಗಿದೆ ಏನಕ್ಕಾಗಿದೆ ಎಲ್ಲ ಗೊತ್ತಿದೆ ಅವರಿಗೆ ವಿಶ್ವಾಮಿತ್ ಋಷಿಗಳ ಮೇಲೆ ಜಗಳಕ್ಕೆ ಹೋಗಬಹುದಾಗಿತ್ತು ಹೋಗಲಿಲ್ಲ ಸೀದೆ ಏನ್ ಮಾಡ್ತಾರೆ ನೋವು ತಡಿಲಿಕ್ಕಾಗೋಲ್ಲ ಆತ್ಮಹತ್ಯೆ ಮಾಡಿಕೊಳ್ಳಿಕ್ ಹೋಗ್ತಾರೆ ನೋವು ತಡಿಲಿಕ್ಕಾಗೋಲ್ಲ ಇನ್ನು ಬದುಕಿರ್ಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ದುಃಖ ಇಟ್ಟುಕೊಂಡು ಹೇಗೆ ಬದುಕಿರಲಿ ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಎಂಥ ಪ್ರಸಂಗ ಬಂದಿದೆ ನಾ ಬದುಕಿದ್ರೆ ಈ ನೋವನ್ನು ತಡ್ಕೊಳ್ಬೇಕಾಗುತ್ತೋ ಆಗಲ್ಲ ನನ್ನ ಕೈಯಲ್ಲ ನೋವು ತಡಿಲಿಕ್ಕಾಗೋಲ್ಲ ಅಂತ ಆತ್ಮಹತ್ಯೆಗೂ ತೊಗೊಂಡ್ಬಿಡ್ತಾರೆ ವಿಚಿತ್ರ ಆದರೂ ಬೆಟ್ಟದಿಂದ ಹಾರುತ್ತಾರೆ ಎರಡು ಸತಿ ನದಿಯಲ್ಲಿ ಹಾರುತ್ತಾರೆ ನದಿಯಲ್ಲಿ ಹಾರಿದ್ರೆ ವಿಪಾಶ ಅಂತ ಒಂದು ನದಿ ಅದರ ಮೊದಲನೇ ಹೆಸರಿತ್ತು ಇವರ ಹಗ್ಗ ಕಟ್ಟಿಕೊಂಡು ಜಿಗಿದ್ರಂತೆ ಆ ಹಗ್ಗ ಆ ಬಿಡಿಸಿ ಇವರನ್ನ ದಡಕ್ಕೆ ತಗೊಂಡು ಹಾಕಿದ್ದಂತೆ ಆ ನದಿಗೆ ವಿಪಾಯ ಅಂತ ಹೆಸರು ಬಂತು ತುಂಬಿ ಹರಿತಾ ಇರುವ ಪ್ರವಾಹದ ನದಿಗೆ ಹರಿತಾ ಆ ನದಿ ನಾನು ಒಟ್ಟಿಗೆ ಹರಿತಾ ಇದ್ದರೆ ತಾನು ಇಷ್ಟೊಂದು ಪ್ರವಾಹ ಅಂತ ನೂರು ಸೀಳು ಮಾಡಿಕೊಂಡು ಇವರು ಮಂಡಿ ತನಕ ಮಾತ್ರ ಬರುವ ಹಾಗೆ ಮಾಡಿ ಮೆಲ್ಲಿಗೆ ಇವರು ತೀರದಲ್ಲಿ ಇವರು ಎಲ್ಲಿ ಹೋದ್ರೂ ಇವರಿಗೆ ಏನು ತೊಂದರೆ ಆಗಬಾರ್ದು ಹಾಗೆ ಮಾಡಿಬಿಡುತ್ತ ಶತದ್ರು ಅಂತಾಗಿ ಹೋಗುತ್ತೆ ಹೀಗೆ ವಸಿಷ್ಠರಿಗೆ ಪ್ರಕೃತಿ ರೀತಿಯಲ್ಲಿ ಭಾರಿ ದೊಡ್ಡ ಸೇವೆ ಮಾಡುತ್ತೆ ಅದು ಪರಮಾತ್ಮನ ಅನುಗ್ರಹ ಎಷ್ಟಿತ್ತು ಅವರಿಗೆ ಮಹಾನುಭಾವನೆಗೆ ಆದರೂ ಮನೆಗೆ ಬಂದರೂ ಮುಂದೆ ಮತ್ತೆ ನೋಡಿದ್ರೆ ಯಾರು ಮುಖ ನೋಡೋದು ಆ ಮಕ್ಕಳು ಇಕ್ಕಳು ಇಲ್ಲ ಮನೆಯಲ್ಲಿ ಆ ಶುಭ ನೋವು ಮತ್ತೆ ಅದೇ ರೀತಿಯಲ್ಲಿ ಮಾಡಲಿಕ್ಕೆ ಇನ್ನೊಮ್ಮೆ ಆತ್ಮಹತ್ಯೆಗೆ ಮೂರನೇ ಬಾರಿ ಪ್ರಯತ್ನ ಮಾಡಿಕ ಇವರು ಹೋದ ಹೋದಲ್ಲೆಲ್ಲ ಒಬ್ಬ ಹೆಣ್ಣು ಬರ್ತಾ ಇದ್ದಾಳೆ ಹಿಂದ್ಗಡೆ ಆ ಹೆಣ್ಣು ಮಗಳು ಉದರದಲ್ಲೇ ಅವಳಿಗೆ ಬಿಡಿ ಯಾರಂತೂ ಗೊತ್ತಿಲ್ಲ ಇವ್ರಿಗೆ ತಮ್ಮದೇ ನೋವು ಭಗವಂತನ ಧ್ಯಾನ ಮಾಡಿತು ಕರ್ಕೊಂಬುಡು ಸ್ವಾಮಿ ಅಂತ ಕೇಳ್ಕೊಂಡು ಹೋಗ್ತಾ ಇದ್ದಾರೆ ಹೋಗೋ ಹತ್ತಿ ಹಿಂದೆ ಹೆಣ್ಮಗಳು ಅವಳು ಉದರದಲ್ಲಿ ಆ ಮಗು ವೇದ ಮಂತ್ರ ಹೇಳ್ತಾ ವೇದ ಮಂತ್ರ ಹೇಳ್ತಾ ಇದ್ದೆ ಮಗು ಅಷ್ಟನೇ ಆಯಿತು ಎಲ್ಲ ಹೋಗ್ತಾ ನಮಸ್ಕಾರ ಮಾಡಲಿಕ್ಕೆ ಅಂತ ಆ ಹೆಣ್ಮಗಳು ಅಟ್ಟಿಸ್ಕೊಂಡ್ಬರ್ತಾಳೆ ಬಾಬು ಗರ್ಭಿಣಿ ತುಂಬು ಗರ್ಭಿಣಿ ಆಯಾಸ ನಿಂತುಬಿಟ್ಟು ಮ ನಮಸ್ಕಾರ ಮಾಡಿದ್ರು ಆಶೀರ್ವಾದ ಮಾಡಿ ಮಾವಾ ಅಂತ ಯಾರ ಮಾ ಅಂತಂದರು ನಾನು ಗೊತ್ತಾಗಿವೆ ಸೊಸೆ ನಾನು ಶಕ್ತಿ ಋಷಿಗಳನ್ನು ಕಳ್ಕೊಂಡು ಬಹಳ ಒದ್ದಾಡ್ತಾ ಇದ್ದೀನಿ ಆ ಶಕ್ತಿ ಋಷಿಗಳ ಪತ್ನಿ ಒದ್ದಾಡ್ತಾ ಇದ್ದೇನೆ ನನ್ನ ರಕ್ಷಣೆ ಮಾಡಲು ಅಂತ ಕೇಳ್ತಾರೆ ಆಶ್ಚರ್ಯ ಅನ್ನಿಸ್ಬಿಡ್ತು ತಮ್ಮ ವಂಶವ್ ಕಡೆ ಆ ಮಗು ವೇದಮಂತ್ರ ಹೇಳ್ತಾ ಇದ್ದೆ ಆಶ್ಚರ್ಯ ಅನ್ನಿಸ್ತು ಆನಂದ ಆಯ್ತು ಆ ಮಗುವಿನ ಕರ್ಕೊಂಡು ಹೋಗ್ತಾರೆ ಹೆಣ್ಣು ಮಗುಗಳನ್ನು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಸಂಸ್ಕಾರ ಕೊಡ್ತಾರೆ ಅದಕ್ಕೆ ಹುಟ್ಟು ಬಂದ ಆ ಮಹಾನುಭಾವನೆ ಪರಾಶರರು ಪರಾಶರನ್ನು ಬಂದಿದ್ದೀಗ ಅಪ್ಪ ಅಪ್ಪ ಅಂದ್ಕೊಂಡು ಕೂತಾ ಅಪ್ಪ ಅಪ್ಪ ಮಾತಿ ನಪ್ಪ ಅಪ್ಪ ಅಂತ ಕೂಗ್ತಾ ಅಪ್ಪ ಅಲ್ಲಪ್ಪ ನನ್ ತಾತ ತ್ಯ ತಾತ ಅವ್ರು ಬಾಯ ಹೇಳ್ತ ವಿಟ್ಟು ಪ್ರಾಣದಲ್ಲಿ ನಾನು ನಿನಗೆ ಸಂಸ್ಕೃತದಲ್ಲಿ ತಾತ ಅಂತಂದ್ರೆ ತಂದೆ ಅಂತ ಅರ್ಥ ಕನ್ನಡ ತಾತ ಅಲ್ಲ ಅಲ್ಲಿ ತಾತ ಅಂತ ಕೂಗ್ತ ನಾನು ನಿನಗೆ ತಾತ ಅಲ್ಲಪ್ಪ ನಾನು ನಿನಗೆ ಅಪ್ಪ ಅಲ್ಲ ಅಪ್ಪನಪ್ಪನು ನಾನು ನಮ್ಮಪ್ಪನಿಗೆ ಏನಾಯ್ತು ಭರೀ ದಿಟ್ಟ ಆ ಕಾಮಕ್ರೋಧಾದಿಗಳೆಲ್ಲ ಅವನಿಗೆ ಯಾವ ಶರಣಗಳೆಲ್ಲ ಪರಾಕೃತ ಅದೆಲ್ಲ ದೂರ ಅಂತ ಅವರಿಗೆ ಅಂಥ ವರ್ಚಸ್ವಿ ಪರಾಚರ ಅಂದ್ರೆ ಸಾಮಾನ್ಯ ತಪಸ್ಸಲ್ಲ ಅವರದ್ದು ಅಂತಹ ಮಹಾನುಭಾವಿ ಅವ ಕೇಳ್ತಾರ ಏನಾಯ್ತು ಇಲ್ಲ ಒಬ್ಬ ರಾಕ್ಷಸ ಹೀಗೆ ಬಿಟ್ಟ ರಾಕ್ಷಸನಂತೆ ಜಾತಿ ಯಾಕಿದೆ ಇದ್ರ ತಿನ್ನೋದು ಅವರು ರಾಕ್ಷಸ ಜಾತಿರು ಒಂದು ಇಲ್ಲೇ ಇಲ್ಲ ಅಂತ ಅನಿಸ್ಬಿಡ್ತೇನೆ ತಪಸ್ಸುಗಳು ಬಿಡ್ತಾನೆ ಅಯ್ಯೋ ಹೊರಡಿಕೆಯನ್ನು ಸಿದ್ಧರಾದಾಗ ಬಂದು ಕರೆದು ಕೂಡಿಸ್ಕೊಂಡು ಮಾತಾಡ್ತಾರೆ ಹೊಸ ಇಟ್ಟರು ಬಾರ್ಪಾಯಿ ಮಾಡಬೇಡ ಬಾಯಿ ಕೂಡಿಲಿ ಅಂತ ಕೂತ್ಕೊಂಡು ಕೆಲವು ಕ್ಷಮಾಗೊಳ್ಳ ಮಾತುಗಳನ್ನು ಹಾಕ್ತಾರೆ ಕ್ಷಮಾಗುಣ ಇಲ್ಲ ಅಂದರೆ ಅವನು ಬ್ರಾಹ್ಮಣನೇ ಆಗೋಲ್ಲ ತುಂಬ ಕ್ಷಮಾಗುಣ ಇರಬೇಕು ನಮ್ಮ ನಾನಾ ತರಹದ ಆಪತ್ತುಗಳು ಬರ್ತವೆ ಅದನ್ನು ಇರೋದೊಂದೇ ಕ್ಷಮಾಗುಣನೇ ಅತ್ಯಂತ ವಿಶಿಷ್ಟ ಗುಣ ಅದು ಬೇಕೇ ಅದು ಇಲ್ಲ ಅಂತಂದರೆ ಈ ನ್ಯಾವುದಕ್ಕೂ ಅರ್ಥ ಇಲ್ಲ ಅದರಿಂದ ಕ್ಷಮಾಗುಣ ಎಲ್ಲ ಹೇಳಿದ್ದ ಅರ್ಥ ಆಗುತ್ತೆ ಸಾತ್ವಿಕರು ವಿವೇಕಿಗಳು ಆಯಿತು ನಾನು ಇನ್ಮೇಲೆ ಹಾಗೆ ಮಾಡೋಲ್ಲ ವಿಚಿತ್ರ ಅಂದರೆ ಈ ಸುದ್ದಿ ಗೊತ್ತಾಗಿರುತ್ತೆ ಈ ಇಂತಹ ಪ್ರಸಂಗ ಅಂತ ಗೊತ್ತಿರುತ್ತೆ ಪುಲಸ್ಥ ಋಷಿಗಳು ಇವರ ಅಣ್ಣಂದಿ ವಸಿಷ್ಠ ಋಷಿಗಳು ಅಣ್ಣಂದು ಬ್ರಹ್ಮದೇವ ಮಕ್ಕಳು ಅವರು ಕೂಡ ಆ ಪುಲಸ್ತ ಋಷಿಗಳು ಬಂದಿದ್ದಾರೆ ಆಶ್ರಮಕ್ಕೆ ಅವರು ಬಂದು ಸುಮ್ಮನೆ ಕುತ್ಕೊಂಡು ಕೇಳ್ತಾ ಇದ್ದಾರೆ ಇವರು ತಾತ ಮೊಮ್ಮಗನ ಸಂವಾದ ಕೇಳ್ತಾ ಯಾಕೆ ಬಂದಿದ್ರು ಈ ಹುಡುಗನಿಗೆ ಆ ಸಾಮರ್ಥ್ಯ ಇದೆ ನಾಳೆ ಏನಾರು ಮಾಡಿದ ಅಂತಂದರೆ ನನ್ನ ಮೊಮ್ಮಗ ಸತ್ತು ಹೋಗ್ತಾನೆ ಯಾರು ರಾವಣ ಅವ ರಾಕ್ಷಸ ರಾಮಾವತಾರ ಆಗುವುದಿದೆ ರಾವಣ ಕುಂಭಕರ್ಣ ಇವರೆಲ್ಲೂ ಉಳಿಬೇಕಾಗಿದೆ ರಾಕ್ಷಸ ಜಾತಿಯೇ ಹೋಗಿಬಿಡುತ್ತೆ ಅಂತಂದರೆ ಗತಿಯೇನು ಈ ಇಂತಿಂತಹ ಪ್ರಸಂಗ ಎಲ್ಲ ಇದೆ ಇವೆಲ್ಲ ವಿಚಾರ ಮಾಡಬೇಕು ಅದು ಕೇಳ್ಕೊಳ್ಳಕ್ಕೆ ಹೆಂಗಾರು ತಡಿ ಕೇಳಕ್ಕೆ ಅಂತ ಬಂದಿದ್ದಾರೆ ಅವರು ಇನ್ನು ಆ ಮಾ ಇಲ್ಲ ಇವರು ಬರೋದೆ ಅಷ್ಟೊಳಗೆ ಸಂವಾದ ನಡೆದು ಅವರನ್ನು ಶಾಂತಿಗೊಳಿಸಿದ್ದು ತುಂಬಾ ಆಶ್ಚರ್ಯ ಆಗೋಯಿತು ದೊಡ್ಡವರ ಮಾತು ಈ ರೀತಿಯಲ್ಲೂ ಹೇಳಿದಾಗ ವಿವೇಕಿಯಾಗಿ ಕೇಳ್ತಾನೆ ಅಂತಂದರೆ ತುಂಬಾ ದೊಡ್ಡ ಗುಣ ಅದೇ ಪರಾಜರ ಒಬ್ಬ ನಮಸ್ಕಾರ ಮಾಡಿ ಅವನು ಪ್ರಾರ್ಥನೆ ಮಾಡಿಕೊಳ್ತಾರೆ ಮಾಡಿಕೊಂಡ್ರೆ ಪರಾಶರ ಪುರಾಣ ಪ್ರವರ್ತಕನಾಗ್ವಾನ ನಿನ್ನಂತಹ ಸಾತ್ವಿಕ ಅಧಿಕಾರಿಗೆ ಇಷ್ಟು ಕ್ಷಮಾಗುಣ ಇಷ್ಟು ವಿವೇಕೆ ಇದ್ದವನು ಪುರಾಣ ಧಾರಕನಾಗಬಹುದು ಅದರಿಂದ ಪುರಾಣ ಪ್ರವರ್ತಕನಾಗೂ ಇದು ಪುರಾಣದ ಆದ್ಯದ ಬರುವ ಚರಿತ್ರೆ ಇದೆ ಅಂದ್ರೆ ಪುರಾಣ ಪ್ರವರ್ತಕನಾಗೂ ಪುರಾಣ ಪ್ರವರ್ತಕರು ಅಂತಾಗ್ತಾರೆ ದೊಡ್ಡವರ ಅನುಗ್ರಹ ಪಡೆದು ಪುರಾಣ ಪ್ರವರ್ತಕರಾದವರು ಯಾರು ಪರಾಚಲರು ಅದಕ್ಕೆ ನೋಡಿ ಎಷ್ಟು ದೊಡ್ಡದಿದೆ ಪರಾಶರ ಚರಿತ್ರೆ ಅಸಾಮಾನ್ಯವಲ್ಲ ಅವರು ಶ್ರೀಮತ್ಪರಾಶರ ಅದಕ್ಕೆ ರತ್ನಾಕರತೆ ಇರ್ತದೆ ವಿಶೇಷಣ ಆಗ್ತದೆ ಯಾರಂದ್ರೆ ಅವರಿಗೆಲ್ಲ ಶ್ರೀಮತ್ ಪೂಜ್ಯ ಭಗವಾನ್ ಏನೇನೋ ಶಬ್ದ ಹಾಕ್ಬಾರ್ದಾಗಿಲ್ಲ ಶ್ರೀಮತ್ಪರಾಶರ ತಪ ಫಲವಾಸವೀಸುವ್ಯಕ್ತ ಹಾಗೆ ತೋರಿಸ್ಬಿಟ್ಟಿದ್ದೇನೆ ಇಂತಹ ಪರಾಶರನ್ನು ಕುತ್ಕೊಂಡು ಸ್ವಾಮಿ ನೀನು ನಮ್ಮ ವಂಶದಲ್ಲಿ ಬರಬೇಕು ನಮ್ಮ ಮಗನಾಗಿ ಬರಬೇಕು ಅಂತ ಅಂದಮೇಲೆ ಇವತ್ತು ಕೆಲವು ಪರಾಶರ ಸ್ಮೃತಿ ಅವರು ಕೊಟ್ಟ ಸ್ಮೃತಿ ಇವತ್ತು ಬಳಕೆಯಲ್ಲಿ ಸಾಮಾನ್ಯರಲ್ಲ ಮಹಾನುಭಾವಗಳು ಪರಾಶರ ವಿಷಯಗಳು ಅಂತಂದ್ರೆ ಅಂತಹ ಪರಾಶರರ ತಪಸ್ಸೇನಿದೆಯಲ್ಲ ನಾವು ಇಡಬಹುದು ಕಣ್ ಕಣ್ಣು ಹೆಸರಿಡೋದಕ್ಕೆ ಬದಲು ಅದಕ್ಕೆ ಮೊನ್ನೆಂದಿದ್ದು ಏನೇನೋ ಹೆಸರಿಡಬಹುದು ಪರಾಶರ ಎಷ್ಟು ದೊಡ್ಡ ಅರ್ಥ ಇದೆ ಹಿನ್ನೆಲೆಯಲ್ಲಿ ಎಷ್ಟು ದೊಡ್ಡ ಆದರ್ಶ ಇದೆ ಅಂತಹ ಪರಾಶರ ತಪ ಆ ತಪಸ್ಸಿನ ಫಲರೂಪವಾಗಿ ಸತ್ಯವತಿ ದೇವಿಯರಲ್ಲಿ ವ್ಯಕ್ತ ಅವರಲ್ಲಿ ಸುವ್ಯಕ್ತ ಹಿನ್ನೆಲೆ ಎಲ್ಲರಂತೆ ವ್ಯಕ್ತನಾಗಿದ್ದಲ್ಲ ಸುವ್ಯಕ್ತ ತತ್ಕಾಲಕ್ಕೇನೆ ಅವರಿಬ್ಬರ ಪ್ರಾರ್ಥನೆ ಕೈಗೂಡ್ತಿರ್ಲಿಕ್ಕೇನು ವಟ್ಟಿಗೆ ಸುವ್ಯಕ್ತ ಅಲ್ಲೂ ಶೋಭನತೆ ಇದೆ ಅಲ್ಲೂ ಕೂಡ ಯಾವುದೇ ತರಹದ ದೋಷ ಸಂಪರ್ಕ ಇಲ್ಲ ಪ್ರಾರ್ಥನೆ ಮಾಡ್ತಿರಲಿಕ್ಕೆ ಚಕ್ಕನೆ ತನ್ನ ರೂಪ ಪ್ರಕಟನೆ ಮಾಡಿದ್ದಷ್ಟೇ ಅದು ಹಾಗೆಯೇ ನರಸಿಂಹ ರೂಪವನ್ನು ಸ್ತಂಭದಿಂದ ಪ್ರಕಟಣೆ ಮಾಡಿದಂತೆ ಅಷ್ಟೇ ಅಲ್ಲೂ ವ್ಯಕ್ತ ಇಲ್ಲೂ ವ್ಯಕ್ತ ಎರಡೂ ಕಡೆಯಲು ಸುವ್ಯಕ್ತ ಅಲ್ಲೆಲ್ಲೂ ಕೂಡ ದೋಷ ಲೇಷಕ್ಕೂ ಅವಕಾಶ ಇಲ್ಲ ಸುವ್ಯಕ್ತ ಪ್ರಭೂತ ಬಲವೀರ್ಯ ಮೂರ್ತೆ ಬರ್ತಿರ್ಲಿಕ್ಕೆ ಕಂಡಿದ್ದೇನು ಪ್ರಭೂತವಾದಂತಹ ಅಪಾರವಾದಂತಹ ಬಲ ಚಿತ್ ವೀರ್ಯ ಸುಖ ತತ್ವ ಸುಖ ಅಂದರೆ ಆನಂದ ಚಿತ್ ಅಂದರೆ ತತ್ವಜ್ಞಾನ ಬಲ ಮತ್ತು ವೀರ್ಯ ವೀರ್ಯ ಅಂತಂದರೆ ಕಾರ್ಯಸಾಮರ್ಥ್ಯ ಕಾರ್ಯ ನಡೆಸ್ತಕ್ಕಂತಹ ಶಕ್ತಿ ಇವುಗಳ ಮೂರ್ತಿ ಅವ್ನು ಬೇರೆ ಮೂರ್ತಿಯಾಗಿದೆ ಇದ್ರೆ ಆ ಮೂರ್ತಿ ನಿರ್ಮಾಣಕ್ಕೆ ಸಮಯ ಬೇಕಾಗ್ತಿತ್ತು ಹೌದಾ ಇದು ಕೂಸು ಬೆಳಿಬೇಕು ಅಂತಂದರೆ ಬೇರೆ ಬೇರೆ ಪ್ರಾಣಿಗಳ ಈ ಶರೀರದಲ್ಲೂ ಇಷ್ಟಿಷ್ಟು ದಿವಸಕ್ಕೆ ಇಷ್ಟುಷ್ಟು ಶರೀರ ಬೆಳೆಯುತ್ತದೆ ನೀವು ಅದು ಬೆಳಿಬೇಕಾಗಿದೆ ಅದಕ್ಕೆ ಸಮಯ ಬೇಕಾಗಿತ್ತು ಸಮಯನೇ ಇಲ್ಲ ತತ್ಕಾಲಕ್ಕೆ ಬಂದಿದ್ದು ಅದಕ್ಕೆ ಕಾರಣ ಅವರ ಮೂರ್ತಿ ಇಂತಹದ್ದು ಈ ಸುಖಾದಿ ಜ್ಞಾನ ಗುಣಾತ್ಮಕವಾದ ಮೂರ್ತಿಯನ್ನು ಯಾರು ಸಿದ್ಧಪಡಿಸುತ್ತಾರೆ ಅಪ್ರಾಕೃತವಾದ ಗುಣಾತ್ಮಕವಾದಂತಹ ಶರೀರವನ್ನ ಎಲ್ಲ ಪ್ರಕೃತಿ ಬದ್ಧರು ಇವರು ನಿರ್ಮಾಣ ಮಾಡುತ್ತಾರೆ ಅದರಿಂದ ಅವ್ರು ಯಾರ್ದು ಅಲ್ಲ ತಾನೇ ಸ್ವೇಚ್ಛಾ ಮಾತ್ರದಿಂದಾಗಿ ಇಂತಹ ಗುಣಾತ್ಮಕ ಶರೀರವನ್ನಾಗಿ ಸಹಸ್ರ ಸೂರ್ಯಕಾಂತಿಯನ್ನು ತೋರಿಸುತ್ತ ಇಡೀ ಜಗತ್ತಿಗೆ ತತ್ವಜ್ಞಾನ ಕೊಡ್ತೇನೆ ಆನಂದ ಕೊಡ್ತೇನೆ ಅಂತ ಬಂದ ಮಹಾನುಭಾವರು ಯದುವ್ಯಾಸದೇವರು ಹೀಗೆ ಬಂದಂತಹ ಮೂರ್ತೆ ಪ್ರಾಜ್ಯಪ್ರಬೋಧ ಪರಿಪೂಜ್ಯ ಪದಾರವಿಂದ ರಾಜ್ಯ ಪ್ರಭೋದರು ಪರಾಶರರಿಂದ ಇಟ್ಟುಕೊಂಡು ಅವರು ಅಷ್ಟು ಪ್ರಾರ್ಥನೆ ಮಾಡ್ತಾರೆ ಇವೆಷ್ಟು ವಿಚಿತ್ರ ಅಂತಂದರೆ ಅದೇ ಹೊತ್ತಿಗೆ ಯಾವಾಗ ಭಾರತದಲ್ಲಿ ಬಂದ ಚರಿತ್ರೆ ಯಾವಾಗ ತೊಡೆ ಮೇಲೆ ಸತ್ಯವತಿ ದೇವಿಯವರು ತೊಡೆ ಮೇಲೆ ಕೂತಿದ್ದಂತೆ ಯದುವ್ಯಾಸದೇವರು ಕೂತಾಗಿ ನೋಡ್ತಾ ಇದ್ದಾಳೆ ಆನಂದ ಆಗಿದೆ ಹಾಸರೆ ಗಾಬುರಿ ನಾನು ಇವತ್ತು ಸಂಜೆ ಮನೆಗೆ ಹೋಗಬೇಕು ಸಂಜೆ ಪ್ರತಿನಿತ್ಯ ಮನೆಗೆ ಹೋದಾಗ ಇವತ್ತು ಸಂಜೆ ಮನೆಗೆ ಹೋಗಬೇಕು ಒಂದು ದಿವಸದಲ್ಲಿ ನಡೆದು ಹೋಗಿದೆ ಇಲ್ಲಿ ಸಂಜೆ ಮನೆಗೆ ಹೋದರೆ ಅಪ್ಪನಿಗೆ ನನಗೆ ಮದುವೆ ಆಗಿದೆ ಅಂತ ಗೊತ್ತಾದರೆ ನಾಳೆ ನಮ್ಮ ಅಪ್ಪ ಬೈತಾ ನನಗೆ ಮನೆಗೆ ಹೋದಾಗ ಬಯಸ್ಕೊಳ್ಬೇಕಾಗುತ್ತೆ ಪರಾಚಾರಿ ನನಗದು ಬೇಡ ನಾನು ನಾನು ಕನ್ಯಾತ್ಮಕಬಿಡಿರಿ ನಾ ಕನ್ಯಾಗ್ಬಿಡಬೇಕು ಮತ್ತೆ ಚರಿತ್ರೆ ನಡೆದಿರುವಂಥದನ್ನು ಭಾರತ ಉಲ್ಲೇಖ ಮಾಡುತ್ತೆ ನನಗೆ ಕನ್ಯಾತ್ಮಕ ಕೊಟ್ಬಿಡಿ ಆಗುತ್ತೆ ಭಗವದ್ ಇಚ್ಛಾ ಎಲ್ಲಿದ್ದು ಆ ರೀತಿಯಲ್ಲಿ ಆಗಲ್ಲಮ್ಮ ನೀವು ಮತ್ತೆ ವಿವಾಹ ಮಾಡಿಕೊಳ್ಳಿಕ್ಕೆ ಯೋಗ್ಯಳಿದೀಯಾ ಎಟ್ಟು ತಪ್ಪಸ್ಸೋದು ಮತ್ತೆ ವಿವಾಹ ಯೋಗ್ಯತ್ವವನ್ನು ಕೊಟ್ಟುಬಿಡ್ತಾರೆ ನೀನು ಹಾಗಾದ್ರೆ ಈಗ ಪರಾಶರ ಹೆಂಡತಿ ಅಲ್ಲ ನೀವು ಮತ್ತೆ ಕನ್ಯೆ ಆದರೆ ನಾನು ನಿನ್ನ ಮಗ ಅಲ್ಲ ಹಾಗಾದರೆ ನಾನು ನಿನ್ನ ಮಗ ಯಾಕಾಗಲಿ ಚಕ್ ಅಲ್ಲಿಂದ ಹಾಲು ಎಲ್ಲಿಗೆ ಹಾಕ್ತಾರೆ ಪರಾಶರ ತೊಳೆ ಮೇಲೆ ಕುತ್ಕೊಂಡ್ಬಿಡ್ತಾರೆ ಬೇಸರ ಮತ್ತೆ ಅಲ್ಲ ಯಾಕೆ ಸ್ವಾಮಿ ನೀನು ಮತ್ತೆ ಅಲ್ಲೂ ಹೋಗಿ ನನ್ನ ತೊಡೆ ಮೇಲೆ ಇದು ನೀನು ನನ್ನಮ್ಮ ಅಲ್ಲ ಅಂತ ನೀ ಕನ್ಯಾ ತಪ್ಪಡ್ಕೊಂಡ್ಮೇಲೆ ನಾನು ನಿನ್ನ ಮಗ ಹೇಗತ್ತೆ ಹಾಗೂ ಪರಿಪರಿಯಾಗಿ ಪ್ರಾರ್ಥನೆ ಮಾಡಿದ್ದಾಳೆ ಸತ್ಯವತೀ ದೇವಿ ಕಾಲಿದೇವಿ ಅದರಂತೆ ಪರಾಶರನು ಪ್ರಾರ್ಥನೆ ಮಾಡ್ತಾಳೆ ಹುಟ್ಟಿದ ಮಗನಲ್ಲಿ ನನ್ನ ಪ್ರಾರ್ಥನೆ ಆಗುತ್ತಾ ತಂದೆ ತಾಯಿ ಇಲ್ಲ ಸ್ವಾಮಿ ಅವಳ ಮೇಲೆ ಕಾರುಣ್ಯ ತೋರಿಸ್ಬೇಕು ನೀವು ಅದಕ್ಕೋಸ್ಕರ ತಪ್ಪಸ್ ಮಾಡಿದ್ದಾಳೆ ನೀನು ಸತ್ಯವತಿ ಹೃದಯನಂದನ ಸತ್ಯವತೀ ಅಂತ ಪ್ರಸಿದ್ಧನಾಗಬೇಕು ವಾಸವೀನಂದನ ವಾಸವೀಸೂನು ಅಂತ ಹೀಗೆಲ್ಲ ಪ್ರಸಿದ್ಧನಾಗಬೇಕು ಅವು ಕೇಳಿದಾಗ ನೀವು ಬರಬೇಕು ಆಗಿ ನೀವಿಬ್ಬರು ಯಾವಾಗ ಕಲಿತೇ ರಾಕ್ ಬರ್ತಾರೆ ನಾವು ಏರು ಪರ್ವತ ಕುಟುಂಬ ಬಿಡಬೇಕೀಗ ಅದರಿಂದಾಗಿ ನಾ ದೇವತೆಗಳಿಗೆ ಅನುಗ್ರಹ ಮಾಡಲಿಕ್ಕೆ ಅಂತ ಬಂದವನು ನೀವು ಯಾವಾಗ ಕಲಿತೇರಿ ಹಾಗಾಗಿ ನಮ್ಗೆ ಹುಡುಗ ಬರಬೇಕಪ್ಪ ನೀನು ನಮ್ಮ ಸ್ವಾಮಿ ಮಗನಾಗಿ ಬಂದಿದ್ದೀಯಾ ಇಟ್ ಇಷ್ಟು ಕಳೆದರೆ ಸಂಗೋಡ್ ಬರ್ತವೆ ನಿಮ್ಗೆ ಇಷ್ಟು ಅನುಗ್ರಹ ಮಾಡಿದ ಅಂತ ಆತ್ಮನಿರ್ಣಯದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂದರೆ ತಮ್ಮ ತಂದೆ ತಾಯಿ ಮುಂತಾದರೆ ಯಾರ್ಯಾರು ಪ್ರಾಜ್ಯಪ್ರಭೋಧರು ಬ್ರಹ್ಮಾಂಡ ಸಮಸ್ತ ದೇವತೆಗಳಿಂದಲೂ ಕೂಡ ಅವರಲ್ಲ ಪ್ರಾಜ್ಯ ಅತ್ಯಂತ ಶ್ರೇಷ್ಠವಾದಂತಹ ಪ್ರಭೋದ ಬರೀಬೋಧ ಅಲ್ಲ ಪ್ರಬೋಧ ಅಪಾರ ತಿರುವಳಕೆ ಉಳ್ಳಂಥವರಿಂದಲೂ ಕೂಡ ಪರಿಪೂಜ್ಯ ಪದಾರವಿಂದ ಪಾದಕು ಮನವನ್ನು ಸೇವೆ ಮಾಡ್ತಾ ಸ್ವಾಮಿ ಅಂದ ಮೇಲೆ ಎಂಥಾ ದೊಡ್ಡ ನಿನ್ನ ಅದ್ಭುತ ರೂಪ ಅಂತಹ ಶ್ರೀಪಾದರಾಯಣ ಹರೇ ತವ ಸುಪ್ರಭಾತಂ ಒಂದು ಪದ್ಯ ಇಡ್ತುಂಬಿಟ್ಟಿದ್ದಾರೆ ಅತ್ತಾಗ್ರತೆ ಇರ್ಥರು ಯೋಚನೆ ಮಾಡಬೇಕಾಗಿದ್ರೆ ಹೀಗೆ ಮಾತಾಡುತ್ತಾ ವಿಜ್ಞಾನ ರೋಚರಭಿಪೂರಿತ ಪದ್ಮಜಂಡರಾವರ ಗುರು ಹರಿತೋಪಲಾಭ ತರ್ಕಾಭಯೋಜ್ವಲ ಕರಾಂಜ ಯೋಗಿ ವರೀ ಶ್ರೀ ಬಾಧರಾಯಣ ಹರೇ ತವ ಸುಪ್ರಭಾತಂ ಎರಡನೇ ಪದ್ಯದಲ್ಲಿ ಹೇಳ್ತಾ ವಿಜ್ಞಾನ ರೋಚ ಪರಿಪೂರಿತ ಅಂತರ ಬಾಹ್ಯಾಂಡತೋಪಲಾಭಂ ತರ್ಕಾಭೇದೂರ್ವ ಗೀರ್ವಾಣ ವಿಜ್ಞಾನದ ಮಾರತೋಸ್ಮೀ ಇದರಲ್ಲಿ ಬಂದಿದೆ ಇದು ಧ್ಯಾನ ಶ್ಲೋಕ ಇದು ಧ್ಯಾನ ಶ್ಲೋಕವನ್ನು ಸಂಪೂರ್ಣ ಇನ್ನು ವಾದರಾಯಣ ದೇವರಲ್ಲಿಂದ ಹೊರಟು ಮೇರು ಪರ್ವತದ ಮೇಲೆ ಕೂತು ಮೇಲೆ ಅಲ್ಲಿ ಮಾಡಿದ್ದೇರಿ ಕೆಲಸ ಯೋಗ ಪಟ್ಟಿಕ ಆಧಾರಣವನ್ನು ಮಾಡಿ ಏನು ಇಂದ್ರ ನೀಲಮಣಿಯನ್ನು ಪಟ್ಟನು ಪಡೆದು ಬಿಟ್ಟರೆ ಒಳಗಡೆ ಸೀಳಿದ್ರೆ ಏನು ಕಾಂತಿ ಚುಂಬತಾ ಇರುತ್ತೆ ಅತ್ಯದ್ಭುತವಾದಂತಹ ಶೀಲದ ಕಾಂತಿ ಅದು ಅಪ್ರಾಕೃತಿಕ ಕಾಂತಿ ಉದಾಹರಣೆ ಕೊಡಬಹುದಷ್ಟೇ ನಾವು ಯಾವ್ದಾರು ಒಂದನ್ನು ಅದು ಪೂರ್ಣ ಮಟ್ಟದಲ್ಲಿ ಆತನನ್ನು ತೋರಿಸ್ ಇದ್ದಿದ್ದರೂ ಪರವಾಗಿಲ್ಲ ಅನ್ಬಹುದಷ್ಟೇ ವಿಜ್ಞಾನ ರೋಚ ಪರಿಪೂರಿತ ಅನಂತರ ಹರಗೆ ಒಳಗಡೆಗೆ ಬ್ರಹ್ಮಾಂಡದ ಕೋಶ ಏನಿದೆ ಒಳ ಹೊರಗಡೆಯಲ್ಲಿ ತತ್ವಜ್ಞಾನದ ಕಿರಣ ಸೂಸ್ತಾ ಇದೆ ಆ ತತ್ವಜ್ಞಾನದ ಕಾಂತಿನೇ ಒಂದು ಬೇರೆ ಸಾಧಾರಣವಾಗಿ ಭಾಳ ತಿಳಿದವರನ್ನ ನೀವು ಮಾತಾಡಿಸಿ ನೋಡ್ಬೋದು ಸುಮ್ಮನೆ ಉದಾಹರಣೆ ಹೇಳ್ತಾರೆ ಯಾರು ಈಗ ಈಗ ಕಲ್ತು ಬಂದಿರ್ತಾರೋ ಹುಡುಗರು ಪ್ರಚಾರ ನೋಡೋದು ಇದು ನೀವು ಅವ್ರನ್ನೇನಾದ್ರು ಅದು ಈಗಲ್ರಿ ಅಪ್ಪ ಮುಖ ಎಲ್ಲಾಗಂಟು ಹಾಕೊಂಡ್ಬಿಡ್ತಾರೆ ಪಾಪ ಹೌದಾ ಓಕೆ ಗೊತ್ತಿರೋಲ್ಲ ನಾವು ಹೇಳಿ ಎಲ್ಲಿ ನಮಗೆ ಅಜ್ಞಾನ ಇದೆ ಅಂತ ತಿಳ್ಕೊಂಡ್ಬಿಡ್ತು ಅವಂತಿವೆಲ್ಲ ಗಾಬರಿ ಗಿಬರಿ ಎಲ್ಲರೂ ಮುಖದಲ್ಲಿ ಕಾಣಿಸ್ಬಿಡುತ್ತೆ ಅದೇ ಪಕ್ವಜ್ಞಾನಿಗಳನ್ನು ಮಾತಾಡಿಸಲಿ ಕೇಳ ತಕ್ಷಣ ನಗ್ತಾರೆ ಆ ಪ್ರಶ್ನೆ ಆಳ ಗೊತ್ತಿರತ್ತೆ ಅವರಿಗೆ ಪ್ರಶ್ನೆಗೆ ಎಷ್ಟು ಉತ್ತರ ಕೊಡಬೇಕು ಅಂತ ಗೊತ್ತಿರತ್ತೆ ಉತ್ತರ ಕೊಡಬೇಕು ಅನ್ನೋ ಉತ್ಸಾಹ ಇರುತ್ತೆ ಇವನ್ನ ನಾವು ಬಹಳ ನೋಡ್ತೀವಿ ಸಾಮಾನ್ಯ ತಿಳುವಳಿಕೆ ಇದ್ದವರಿಗೆ ಹೀಗಾಗೋದಾದರೆ ನನ್ನ ತತ್ವಜ್ಞಾನ ಜ್ಞಾನಪ್ರದ ರೂಪ ಅಂತ ತಗೊಂಡಿದ್ದೀನಿ ಭಗವಂತ ಇನ್ಯಾಗಿರ್ಬೇಕು ಆ ಹುಗಳಗೆ ಹೇಗೆ ತುಪ್ಪು ತುಳುಕುತ್ತಾ ಇರಬೇಕು ತತ್ವಜ್ಞಾನದ ರಾಶಿ ಆ ಕಾಂತಿ ಅದು ಹೇಗೆ ಹೊರಗೆ ಚಿಮ್ಮತಾ ಇರಬೇಕು ಆ ಬದಲಾಯಿದೇವರನ್ನು ಎಂಚಿಕೊಂಡ್ರೆ ಅಜ್ಞಾನ ಉಳಿಯಂತ ಒಳಗಡೆಯಲಿ ಇದು ಪ್ರತಿನಿತ್ಯ ಚಿಂತನೆ ಮಾಡಲಿಕ್ಕೆ ರೂಪವಾಗಿದೆ ತತ್ವಜ್ಞಾನ ಕೊಟ್ಟ ಅಂತಂದರೆ ಎಲ್ಲಿದೆ ಅಜ್ಞಾನದ ಲೇಷ ಇಲ್ಲ ಭಾಗವತ ಭಾರತ ಪುರಾಣಾದಿಗಳಿಂದ ಎಷ್ಟು ತತ್ವಜ್ಞಾನ ಕೊಟ್ಟ ಮಹಾನುಭಾವ ಸ್ವಾಮಿ ತಾನೇ ಸೃಷ್ಟಿ ಮಾಡಿದ್ದೆ ಸೃಷ್ಟಿ ಮಾಡಿದೆ ನಿಮ್ಮನ್ನು ಯಾಕೆ ಇಲ್ಲಿ ಕರ್ಕುಮುತ್ತಿದ್ದೇನೆ ಇಲ್ಲಿ ಕಷ್ಟ ಇದೆ ನಿತ್ಯ ಅದನ್ನು ಹೇಗೆ ಅನಾಯಾಸ ಪಾರಾಗಬಹುದು ಒಳ್ಳೆಯದಷ್ಟ ಅಂತ ಪಾಂಡವರು ನೋಡಿ ಪಾಂಡವರ ಕಷ್ಟಪಟ್ಟಿದ್ದೀರಾ ಎಲ್ಲ ಬಲಿಷ್ಠರು ಅಲ್ಲೇ ಇದ್ರೂ ಕೂಡ ರಾಜ್ಯಕ್ಕೆತ್ತುಕೊಂಡು ಅವಮಾನ ಮಾಡಿ ಹೆಡತಿ ಸರಿ ಕೈ ಹಾಕಿ ಉಂಟು ಪ್ರಯತ್ನ ಮಾಡಿ ಮಾಡಬಾರದು ಮೋಸ ಅನ್ಯಾಯ ವಿಷಪ್ರಾಶನ ಅಡಿಗೆ ಬಳಸೋದು ಎಲ್ಲ ಅನ್ಯಾಯ ನಡೆದು ಹೋಗಲ್ಲ ಆದರೆ ಎಂದಾರು ದುಃಖಪಟ್ರ ಪಾಂಡವ ಎಲ್ಲಿದ್ದರೂ ಆನಂದವಾಗಿರ್ತಿರಲಿಲ್ಲ ಅದೇ ಎಲ್ಲ ಬಳಿದು ಬಾಚಿಕೊಂಡು ಎಲ್ಲ ಮಾಡಿ ದುರ್ವ್ಯೋಧದಲ್ಲಿ ಏನಾಯಿತು ಒಟ್ಟಾರೆ ಸೃಷ್ಟಿ ಹೇಗಿರುತ್ತೆ ಮಹಾಭಾರತದಲ್ಲಿ ಎಲ್ಲ ತೋರಿಸಿಕೊಟ್ಟಿದ್ದಾರೆ ಇನ್ನಂತೂ ಆ ಕೃಷ್ಣ ಚರಿತ್ರೆ ಮುಂತಾದವುಗಳಿಗೆ ಏನು ಸ್ವಾರಸ್ಯ ಇದೆ ಭಗವಂತನ ಚರಿತ್ರೆ ಇಷ್ಟೊಂದು ಮಧುರಸ ಅನ್ನೋದನ್ನ ಇನ್ನೆಲ್ಲೂ ಅರ್ಥ ಆಗಲು ಭಾಗವತದಲ್ಲಿ ಅರ್ಥ ಮಾಡಿಸಿಕೊಟ್ಟು ಭಾಗವತ ಕೇಳಿದ ಪ್ರತಿಯೊಬ್ಬ ಸಾತ್ವಿಕರಿಗೆ ಗೊತ್ತು ನಾ ಇನ್ನೊಂದ್ಸತಿ ಹೇಗೆ ಜಿಲೇಬಿ ಜಿಲೇಬಿನ ಯಾವುದೋ ಒಳ್ಳೆ ಮಧುರವಾದ ಭಕ್ಷ್ಯ ತಿಂದವನಿಗೆ ಈ ಇನ್ನೊಂದ್ಸತಿ ಜೀವನದಲ್ಲಿ ನಮಗೆ ಅವಾಗಾನ ತಿನ್ಬೇಕು ಒಂದೊಂದು ಆಸೆ ಇರುತ್ತೆ ಭಾಗವತ ಎಲ್ಲಾನು ನಡೀತಾ ಭಾಗವತ ಕೇಳಬೇಕು ಅನ್ನೋ ಆಸೆ ಮುಂದಿರುತ್ತೆ ಅಷ್ಟು ರುಚಿಕಟ್ಟಾದಂತಹ ಮಾತನ್ನ ಆಡಿಬಿಟ್ಟರಲ್ಲ ಅದು ಬೇರೆಯವರಿಗೆ ಸಾಧ್ಯನಾದ ಸೃಷ್ಟಿ ಮಾಡಿದವನೇ ಬಂದು ನಮಗೆ ಅದರ ಬಗ್ಗೆ ವಿವರಣೆ ಕೊಟ್ಟಾಗ ಇನ್ನೆಷ್ಟು ಕಾನೂಣ್ಯ ಇರಬಹುದು ಮಧ್ಯಾಂತರಗತ ವೇದವ್ಯಾಸ ಮಧುರಾಜ್ ಬಹಳ ಚಂದ ಚಿತ್ರಣ ಮಾಡಿದ್ದಾರೆ ಅದನ್ನೆಲ್ಲ ಎಷ್ಟು ಕಾರುಣ್ಯ ಪರಮಾತ್ಮನಿಗೆ ಹೀಗೆ ವಿಜ್ಞಾನ ರೋಚಿ ಹಿ ರೋಚಿ ಅದರಿಂದ ಅಭಿಪೂರಿತವಾದ ಪದ್ಮಜಾಂಡ ಪದ್ಮದಲ್ಲಿ ಜಾ ಪರಮದೇವ ಅವರ ಅಂಡ ಏನಿದೆ ಅದರ ಬಾಹ್ಯಾಂತರ ಎಲ್ಲ ಕಡೆಯಲ್ಲೂ ತುಂಬ ಹೋಗಿದೆ ಮಾಡಿದ್ದೇನೆ ಬ್ರಹ್ಮರುದ್ರಾದಿ ದೇವೇಶು ಮನುಷ್ಯ ಪಿತೃಪಕ್ಷಿಷು ಜ್ಞಾನ ಸಂಸ್ಥಾಪ್ಯ ಬ್ರಹ್ಮರುದ್ರಾದಿ ದೇವತೆಗಳಿಂದ ಹಿಡಿದು ಎಲ್ಲರ ತನಕರು ತತ್ವಜ್ಞಾನವನ್ನು ಕೊಟ್ಟಿದ್ದೇನೆ ಇದು ಕಾಂದಪುರಾಣದಲ್ಲಿ ಸ್ವಯಂ ವೇದವ್ಯಾಸ್ತ್ರ ಹೇಳಬಹುದು ಗುರುರ್ಗುರೂ ಪ್ರಭವ ಶಾಸ್ತ್ರ ಬಾದರಾಯಣ ಯತುತಿತ ಅಜಾಧಿಭ್ಯಸ್ತದರ್ಥ ಅಜಾಧಿಭ್ಯ ಬ್ರಹ್ಮರುದ್ರಾದಿ ಎಲ್ಲರಿಗೂ ಕೂಡ ಉಪದೇಶ ಮಾಡಿದವರು ಅವರು ಗುರುರ್ಗುರೂ ಪ್ರಭವ ಶಾಸ್ತ್ರಾಳಂ ಪ್ರಭಾವ ಗುರುಹು ಗುರುಣಾಂ ಗುರುಗಳು ಅಂತ ಯಾರು ಸಿಗ್ತಾರೋ ರಮಾಬ್ರಹ್ಮಾದಿಗಳು ಎಲ್ಲರಿಗೂ ತತ್ವಜ್ಞಾನ ಕೊಟ್ಟ ಮಹಾನುಭಾವಾತ ಇದನ್ನು ತಿಳಿದು ನಾವು ಅಧ್ಯಯನ ಆರಂಭ ಮಾಡಬೇಕು ಅನುವ್ಯಾಖ್ಯಾನದ ಆರಂಭದಲ್ಲಿ ಆಚಾರ್ಯರು ಹೇಳ್ತಾರೆ ಪರಮಾತ್ಮನಿಗೆ ಆಪ್ತತ್ವವನ್ನು ಪರಮಾಪ್ತತ್ವವನ್ನು ಸಮರ್ಥನೆ ಮಾಡುವ ಪ್ರಸಂಗದಲ್ಲಿದೆ ಹೀಗಾಗಿ ಅಮರವರೋ ಅಮರರಿಗೂ ಕೂಡ ತತ್ವಜ್ಞಾನ ಕೊಟ್ಟ ಹರಿತೋಪಲಾಭ ಹರಿತ ಉಪಲ ಉಪಲ ಕಲ್ ಹರಿತೋಪಲ ಅಂತಂದರೆ ಇನ್ನ ನೀಲಮಣಿಯ ಶಿಲೆ ರಕ್ತ ಅದರಂತೆ ಆಭಾ ಕಾಲ್ತಿ ಉಳ್ಳವಣಿ ತರ್ಕಾಭಯೋಜ್ವಲ ಇಲ್ಲಿ ತರ್ಕ ಇಲ್ಲಿ ಅಭಯ ನೋಡಿ ತತ್ವಜ್ಞಾನ ಪಡಿರಿ ನಿಮಗೆ ಭಯ ಹೋಗುತ್ತೆ ತತ್ವಜ್ಞಾನವನ್ನು ಕೊಡ್ತೇನೆ ಭಯನೂ ಕಳಿತೇನೆ ಎರಡೂ ಹೀಗಿಡ್ಕೊಂಡು ಕೂತಿದ್ದಾನೆ ಬದರಾಯಣ ದೇವರ ರೂಪ ಹೇಗಿದೆ ಒಂದು ತರ್ಕ ಮುದ್ರೆ ಚೆನ್ನಾಗಿದೆ ಅಂತೀವಲ್ಲ ಯಾವಾಗ ಚೆನ್ನಾಗಿದೆ ನಮ್ಗೆ ಗೊತ್ತಾದರೆ ಚೆನ್ನಾಗಿದೆ ಅಂತೇವೆ ಸೂಪರ್ ಹೌದಾ ಈ ಚಿಹ್ನೆ ಹಾಗೆ ತೋರ್ಸು ಮಕ್ಕಳು ತೋರಿಸ್ತಾ ಹೀಗೆ ಅಂದ್ರೆ ಏನರ್ಥ ನಮಗೆ ತಿಳವಳಿಕೆ ಬಂದಾಗ ಚೆನ್ನ ಚಾರು ಇಲ್ಲ ಏನು ಎಲ್ಲ ಗೊತ್ತಾಗುವ ಮುದ್ರೆ ಇದು ಅಂದರೆ ತಿಳುವಳಿಕೆಯ ಮುದ್ರೆ ಇದು ರೂಢಿಯಲ್ಲಿ ಬಂದಿದೆ ಅಭಯ ಹೆದರ್ಬೇಡ ಏನು ಹೆದರಿಬೇಡ ಅಂತ ಕೈ ಹಿಂಗೆ ಮಾಡ್ತೇವೆ ಇದು ಅಭಯ ಮುದ್ರೆ ಇದು ಜ್ಞಾನ ಮುದ್ರೆ ಎರಡನ್ನೂ ಹಿಡ್ಕೊಂಡು ಕೂತಿದ್ದಾನೆ ಪರಮಾತ್ಮ ಬಾ ಅದರ ಅಯ ನ ಎರಡೂ ಮುದ್ರೆಯನ್ನು ಹಿಡಿಕೊಂಡು ತಾನು ಇಡೀ ಜಗತ್ತಿಗೆ ಜ್ಞಾನ ಮೂಲಕವಾಗಿ ಅಭಯ ಇದೆಯಲ್ಲ ಅದು ನಿಜವಾದ ತತ್ವಜ್ಞಾನ ಅನ್ನೋ ಒಂದು ಸಂಸಾರವನ್ನು ಕಳೆದುಕೊಡುತ್ತೆ ಅಷ್ಟು ದೊಡ್ಡ ಔಷಧಿ ಆ ತತ್ವಜ್ಞಾನ ಪಡ್ಕೊಳ್ಳ್ರಿ ಯಾವ ಶುಭೇನ ಕರ್ಮಣ ಸ್ವರ್ಗ ನಿರೇಂಚ ವಿಕರ್ಮಣ ಮಿಥ್ಯಾಜ್ಞಾನೇ ತಮಃ ಜ್ಞಾನೇನೈ ಪರಂಪದ ಯಾತಿ ತಸ್ಮ್ ವಿರಕ್ತಸ್ ಜ್ಞಾನಮೇವ ಸೇತ್ ಆಚಾರದಕ್ಕೆ ಆರ್ಪಣೆ ಕೊಟ್ಟು ಇದು ಭಾದ್ರಾಯಣದೇವರ ಸಂದೇಶ ಇದೆ ಆ ಕ್ರಮದಿಂದಾಗಿ ಅದನ್ನು ತೋರಿಸಿಕೊಡ್ತಾ ಹೀಗೆ ಯೋಗಿ ವರ್ಯ ಕರಂಭುಜದಲ್ಲಿ ಅದನ್ನು ತೋರಿಸ್ತಾ ಸಮಗ್ರ ಯೋಗಿಗಳಿಗೆ ವರ್ಯನಾಗಿ ಬಂದು ಕೂತಿರುವಂತಹ ಶ್ರೀಬಾದರಾಯಣ ಹರೇ ತವ ಸುಪ್ರಭಾತಂ ಶ್ರೀ ಭಾರತ ಚಾರು ಪುರಾಣ ಶ್ರೀ ಭಾರತ ಸಮಗ್ರ ವೇದಕ್ಕಿಂತಲೂ ಮಿಗಿಲಾದಂತಹ ಭಾರತ ಏನಿದೆ ಸಾಮಾನ್ಯ ಭಾರತ ಅಲ್ಲ ಮಹಾಭಾರತ ಶ್ರೀ ಭಾರತ ಅದನ್ನು ನಿರ್ಮಾಣ ಮಾಡಿಕೊಟ್ಟಿದ್ದು ಇದೇ ಒಂದು ದೊಡ್ಡದು ವೇದಕ್ಕಿಂತ ಮಿಗಲುದು ಇನ್ನು ದ್ವಿನವ ಚಾರು ಪುರಾಣ ಕರ್ತ ದ್ವಿನವ ದ್ವಿಗುಣಿತ ನವ ಒಂಬತ್ತನ್ನು ಎರಡು ಪಟ್ಟು ಮಾಡಿಕೊಂಡ್ರೆ ಟೈತಲ್ ಹದಿನೆಂಟು ಹದಿನೆಂಟು ಪುರಾಣವನ್ನು ನಿರ್ಮಾಣ ಮಾಡಿದ ಮಹಾನುಭಾವ ಕ್ಷಮಾಭಾರ ದುರ್ಮತಿ ಕುವಾದ ಸಮಾಜ ಅರ್ಥ ಭೂಮಿಗೆ ಭಾರಭೂತರಾಗಿ ಯಾರ್ಯಾರು ಬುದ್ಧಿಜೀವಿಗಳು ಅಂತ ಏನೇನು ಕೆಟ್ಟ ಕೆಟ್ಟವಾದ ಹಣ ಆಗಿಲ್ಲ ಈಗಿಲ್ಲ ದೇವರಿದ್ದಾನೆ ದೇವರೇ ಇಲ್ಲ ಅಂತ ಕೆಲವರು ಇಲ್ಲಿ ಇದ್ದಾನೆ ಅವನಿಗೆ ಆಕಾರ ವಿಕಾರ ಇಲ್ಲ ಒಬ್ಬ ತಲೆಗೆ ಬಂದಿದ್ದೆಲ್ಲ ಮಾತಾಡ್ತಾ ಇದ್ದರು ಇಬ್ಬು ಕುತ್ಕೊಂಡ ಅದಕ್ಕೆ ಜವಾಬ್ದಾರಿಯೇ ಇಲ್ಲ ಎಲ್ಲಂದ್ರೂ ಏನು ಬೇಕಾದ್ರೂ ಮಾತಾಡೋದು ಇಂಥ ವಿಪರೀತವಾದ ಅವತ್ತು ಇದೆ ಗೊತ್ತಿಗೂ ಇದೆ ಆದರೆ ಅದರದೆಲ್ಲ ಕುವಾದ ಸಮಾಜ ಕುವಾದದ ಸಮಾಜ ಸಮುದಾಯ ಏನಿದೆ ಎಲ್ಲ ಅರ್ಥ ಅಪಹರಿಸ್ಬಿಟ್ಟಿದ್ದ ಇದನ್ನು ನೋಡಿಬಿಟ್ರೆ ಸ್ಪಷ್ಟವಾಗಿ ಗೊತ್ತಾಗಿಬಿಡಬೇಕು ಕಾಮಾಚನ ಅನುಮಾನಾಪೇಕ್ಷಾ ಓ ಒಂದು ಸೂತ್ರ ಸಾಕು ನೀವು ಬರೀ ಲಾಜಿಕ್ ಮಾಡ್ತಾ ಮುತ್ಕೊಂಡ್ರಿ ಹೆಂಗೆ ಲಾಜಿಕ್ ಮಾಡಬಹುದು ಏನು ಇದ್ದದ್ದೇ ಇಲ್ಲ ಅನಿಸ್ಬೋದು ಇಲ್ಲದೆ ಇದ್ದೀನಿ ಇದೇ ಅನ್ಸ್ಬೋದು ಏ ಉಲ್ಟಾ ಪಲ್ಟೆ ಏನು ಬೇಕಾದ್ರೆ ಮಾಡ್ಬಿಡ್ಬಹುದು ಬರಿಯುಕ್ತಿ ಬಳಕೆ ಮಾಡಬೇಡಿ ಅದಕ್ಕೆ ತಲೆಗಾಲ ಇಲ್ಲ ಅದರಿಂದ ಯಾವುದು ಪ್ರಮಾಣ ಅತ್ಯಂತ ಮುಖ್ಯ ಪ್ರಮಾಣ ಪೌರುಷಯ ಆಗಮಗಳ ಪ್ರಮಾಣ ನವಿ ಲಕ್ಷಣತ್ವ ಅಸ್ಯ ತಥಾತ್ವಂಶ ಶಬ್ದ ಎಂತ ಪ್ರಸಾರ ಮಾಡಿದ್ದಾರೆ ಅಂತೀರಿ ಅ ನೀವು ಅದೆಲ್ಲ ಅರ್ಥ ಆಗಿತ್ತು ಭಾಗವತಾದಿಗಳಲ್ಲಿ ಅನ್ವಯ ಇತರತಶ್ಚ ಅರ್ಥೇಶ್ವಿ ಸ್ವರ ಎಷ್ಟು ತೋರಿಸಿಕೊಟ್ಟಿದ್ದಾರೆ ಇತ್ಯಾದಿಗಳನ್ನು ಇಷ್ಟು ನಮಗೆ ಎಲ್ಲಿ ದುರ್ವಾದ ಬಂದರು ನೋಡ್ತಿರ್ಲಿಕ್ಕೆ ಅರ್ಥ ಆಗಿದೆ ಇಂತಹ ದುರ್ವಾದಗಳನ್ನು ಅಲ್ಲಲ್ಲ ಉಲ್ಲೇಖ ಮಾಡಿ ಅವುಗಳಿಗೆ ಉತ್ತರ ಕೊಡ್ತಾರೆ ಆಶ್ಚರ್ಯಕಿತನಾಗಿ ಬಿಡ್ತಾನೆ ಸಂಜೀವ ಆಕ್ರಮದಿಂದಾಗಿ ಅವರನ್ನ ಮಾಡುತ್ತಾ ಸಮಾಜ ಅರ್ಥ ಶ್ರೀ ಭಾರತೀಶ ಮುಖ ಕೀರ್ತಿತ ಭವ್ಯವತ್ತ ಶ್ರೀ ಭಾರತೀಶರು ಶ್ರೀ ಅಂತನೇ ಹೆಸರು ಯಾರಿಗೆ ಭಾರತೀದೇವಿ ಅಂತಹ ಭಾರತೀಶ ಏನಿದ್ದಾರಲ್ಲ ಅಂದರೆ ಯಾರ ಅರ್ಥ ವಿಮಸದೇವರು ಅಂತ ಹಿಂಸೆನ ದೇವರೇ ಮೊದಲಾದವರಿಂದಾಗಿ ಕೀರ್ತಿತ ಭವ್ಯ ಭಾರತ ವೇದವ್ಯಾಸದೇವರ ಕೀರ್ತನೆ ಮಾಡಬೇಕು ಅಂದ್ರೆ ಅವರು ಅದರಂತೇನೆ ಅವರೇನೇ ಭಾರತೀಶ್ವರಿ ಇಲ್ಲಿ ಬಂದಿದ್ದಾರೆ ಶ್ರೀಮದಾಚಾರ್ಯರಾಗಿ ಮಧ್ವರಾಯರಾಗಿ ಅವರೇನು ಬಂದಿದ್ದಾರೆ ಅವರು ತಮ್ಮ ದಶಮಾಧ್ಯಾಯದಲ್ಲಿ ಕೊಂಡಾಡಿದ್ದಾರೆ ಅಲ್ಲೊಂದೇ ಕಡೆಯಲ್ಲಲ್ಲ ಹೆಜ್ಜೆ ಹೆಚ್ಚಿಗೆ ಹೆಜ್ಜೆ ಹೆಚ್ಚಿಗೆ ವೇದವ್ಯಾಸದೇವರನ್ನ ಜಯತ್ಯ ಸಂಖ್ಯೋ ಗುಣಗಳು ಜೈತ್ಯು ಜೋಖಂಡ ಗುಣೋರ್ಮಂಡಲಹ ಸದೋದಿತೋ ಜ್ಞಾನ ಮರೀಚಿವಾಲಿ ಸ್ವಭಕ್ತ ಹರಗೋಚ್ಚ ತಮೋ ನಿಹಂತ ವ್ಯಾಸಾವತಾರೋ ಹರಿಣಾತ್ಮ ಭಸ್ಕರ ಇತ್ಯಾದಿ ಅನೇಕ ಕ್ರಮದಿಂದಾಗಿ ಅವರಿಂದಾಗಿ ಕೊಂಡಾಡಿಸಿಕೊಳ್ಳಲ್ಪಟ್ಟವನು ಅಂತಹ ಜ್ಞಾನಿಗಳನ್ನೂ ಅಂತಹ ಶ್ರೀಪಾದರಾಯಣ ಹರೇ ತವ ಸುಪ್ರಭಾತಂ ಸಜ್ಜಾಲ ಹತ್ತಿಮಿರಂತತ ಸಂತತಿ ಪದ್ಮಿತ್ರ ವೇದಾರ್ಥ ನಿರ್ಣಯ ಕೃತೆ ರುಚಿೋರು ಸೂತ್ರ ರಚಿರು ಸೂತ್ರ ದ್ವೈಪಾಯನಶ್ರಿತಿ ತತೀರಿತ ಸಚರಿತ್ರ ಶ್ರೀ ಬಾದರಾಯಣ ಹರೇ ತಮಸುಪ್ರಭಾತಂ ಸುಪ್ರಭಾತಂ ಸಜ್ಜ ಸಜ್ಜನರ ಸಮುದಾಯ ಏನಿದೆ ಜಾಲ ಅಂದರೆ ಇದ್ತವಲ್ಲ ಜಾಲ ಹಾಕುವುದು ನೀವು ಮೀನಿಗೆ ಮೀನಿಗೆ ಹಾಕಿದ ಅಂತ ಅಂದ್ರೆ ಎಲ್ಲ ಒಟ್ಟು ಕೊಟ್ಟು ಒಟ್ಟು ಕೊಟ್ಟು ಮೆಸಿಕೊಂಡಿರ್ತಾರೆ ಸಜ್ಜನು ಅಂತಹ ಸಜ್ಜನ ಹೃದಯದಲ್ಲಿರುವ ತಿಮಿರ ಸಂತತಿ ತಿಮಿರಗಳ ಸಂತತಿ ಏನಿದೆ ಸಂತಾನ ಒಂದಾದ್ಮೇಲೆ ಒಂದು ಅಜ್ಞಾನ ಕತ್ತಲೆ ಏನಿದೆಯೆಲ್ಲ ಅದೆಲ್ಲದಕ್ಕೂ ಕೂಡ ಅದು ಅದೆಲ್ಲದಕ್ಕೂ ಕೂಡ ನೀನು ಪದ್ಮಿತ್ರ ಪದ್ಮಗಳಿಗೆ ಮಿತ್ರ ಯಾರು ಸೂರ್ಯ ಒಬ್ಬ ಸೂರ್ಯ ಬಂದರೆ ಎಟುಕಾರಿ ಯಾವ ಕತ್ತಲೆ ಉಳ್ಕೊಡುತ್ತೆ ಆ ಎಷ್ಟೇ ಕತ್ತಲೆಯಲ್ಲಿ ಎಲ್ಲ ಹೇಗೆ ಹೋಗ್ಬಿಡುತ್ತೋ ಹಾಗ ಸಜ್ಜನರು ಎಲ್ಲ ಅಜ್ಞಾನ ಕತ್ತಳೆಯನ್ನು ದೂರ ಮಾಡುವವರು ವೇದಾರ್ಥ ನಿರ್ಣಯ ವೇದಾರ್ಥಗಳನ್ನು ನಿರ್ಣಯ ಮಾಡಲಿಕ್ಕೋಸ್ಕರನೇ ರಚಿತ ಉರು ಸೂತ್ರ ಅದ್ಭುತವಾದ ಸೂತ್ರವನ್ನು ನೀನೇ ನಿರ್ಮಾಣ ಮಾಡಿದ ಸ್ವಾಮಿ ಇನ್ನೊಬ್ಬರಿಗೆ ಅದು ಮಾಡಿಸಿಲ್ಲ ಬ್ರಹ್ಮಸೂತ್ರಗಳನ್ನು ತಾನೇ ನಿರ್ಮಾಣ ಮಾಡಿಕೊಟ್ಟು ಅನಂತ ವೇದಾರ್ಥ ನಿರ್ಣಾಯಕ ದ್ವೈಪಾಯನ ಒಂದೇ ದ್ವೀಪದಲ್ಲಿ ನೀನು ಆಯನ ಅಂತ ಮಾಡಿಕೊಂಡು ಅಲ್ಲಿ ಅಲ್ಲಿ ವ್ಯಕ್ತನಾಗಿ ಬಂದು ದೇವರು ಎಲ್ಲಿ ದ್ವೈ ಬರ್ತಾನೋ ಕಾರಾಗಾರದಲ್ಲೇ ಬರ್ತಾನೋ ಕಂಬದಿಂದ ಬರ್ತಾನೋ ಅ ಎಲ್ಲೆಲ್ಲಿ ಹೆಣ್ಣಿಗೆ ಬರೋದಿಲ್ಲ ಹೆಂಗೆ ನನಗೆ ಬರ್ತಾನೆ ಸರ್ವತ್ರ ಇದ್ದೇನೆಂದು ತೋರಿಸುವ ಕ್ರಮ ಅದು ಅವರಿಗೆಲ್ಲ ಪವಿತ್ರನೇ ಅವನ ಪವಿತ್ರಾಂ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ ಅವರುಗಳು ಇಲ್ಲೇ ಇಲ್ಲ ಅದು ತೋರಿಸೋದಕ್ಕೆ ಎಲ್ಲ ಕಡೆಯಲ್ಲಿ ವ್ಯಕ್ತನಾಗ್ತಾನೆ ಇನ್ನು ಏನು ಶ್ರುತಿ ತತೀರಿತ ಸಚ್ಚರಿತ್ರ ವೇದ ರಾಶಿ ಏನನ್ನು ಕೊಂಡಾಡ್ತಾ ಇದೆ ಸ್ವಾಮಿ ಸಮಗ್ರ ವೇದ ರಾಶಿ ಸರ್ವಜ್ಞ ಸರ್ವಿದ್ರೆ ಪರಮಾತ್ಮ ಹೇಗಿದ್ದಾನೆ ಅಂದ್ರೆ ಹೀಗಿದ್ದಾನೆ ಅಂತ ಕೊಂಡಾಡ್ತಾ ಇದೆ ಸಮಗ್ರ ವೇದರಾಶಿಗಳನ್ನ ನೀನು ಹೊರಕೊಟ್ಟಿದ್ದ ಅಷ್ಟೇ ಅಲ್ಲ ಆ ಎಲ್ಲ ವೇದರಾಶಿ ಪ್ರತಿಪಾದ್ಯ ಮಹಾಮೂರ್ತಿ ನೀನು ಶ್ರೀವಾಧರಾಯನ ಹರೇ ತವ ಸುಪ್ರಭಾತಂ ಹೇಳ್ತಾ ಕಡೆ ಶ್ಲೋಕದಲ್ಲಿ ಇಲ್ಲಿ ಕಡೆಯೊಂದು ಅಂಶವನ್ನು ಹೇಳ್ತಾರೆ ಭೂಧಾರವಾರಿ ಹೃದಯ ಅಂಬುಜ ತಿೋ ಶ್ರೀದಿಪ್ತಿ ಕೀಟಪತಯೇ ಮುನಿವರಿಯ ಸುನೋ ಶ್ರೀವಾದರಾಯಣ ಹರೇ ತಮ ಸುಪ್ರಭಾತಂ ಎಲ್ಲ ಬಂದು ಹಿಂದೆ ಹೇಳಿದ್ದರೂ ಸಂಗ್ರಹ ಮಾಡಿಬಿಡ್ತಾರೆ ಭೂದಾನವಾ ಇಲ್ಲಿ ಎರಡು ತರಹದಲ್ಲಿದ್ದಾರೆ ಭೂದೇವ ಅಂತ ಇದ್ದಾರೆ ಭೂದಾನವ ಅಂತನೂ ಇದ್ದಾರೆ ಭೂದೇವ ಯಾರು ಬ್ರಾಹ್ಮಣರು ಭೂದಾನವರು ಯಾರು ಈ ಬುದ್ಧಿಜೀವಿಗಳು ಅಯೋಗ್ಯು ದುರ್ವಾದೇವರು ಅವರನ್ನು ಭೂದಾನ ಬರುವಂತೆ ದಾನವನ್ನು ಏನು ಕೆಲಸ ಮಾಡ್ತಾರೋ ಅದನ್ನೆಲ್ಲೇ ಮಾಡ್ತಾರೆ ಈ ಮಹೂಯರು ಅಂತ ಅದನ್ನು ಕೆಲಸ ಏನು ಬಾಡಿ ಬಡಿ ಕಡಿ ತಿನ್ನುವರೆಲ್ಲ ಇವಾಗ ಅಯೋಗ್ಯರು ಇವಟ್ಟು ಭೂಮಿಯಲ್ಲಿ ದಾನವರು ಬರುವಂತೆ ಯಾರು ಯಾರಿದ್ದು ಅವರೆಲ್ಲರೂ ಕೂಡ ಭೂದಾನ ಬರುವಂತೆ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಹರಿಗಳು ಸಜ್ಜನರಿಗೆ ಹರಿಗಳು ಅಂತಹ ಭೂದಾನವಾರಿ ಹೃದಯಾಂಬುಜ ತಿಗ್ಭಾನು ಸಜ್ಜನರಿಗೆ ಶತ್ರುಗಳಾಗಿ ಏನಿದ್ದಾರಲ್ಲ ಅವರೆಲ್ಲರ ಹೃದಯಾಂಬುಜಕ್ಕೆ ಹೃದಯ ಭೂದಾನವ ಅರಿ ಅವರಿಗೆ ಅರಿ ಅವರಿಗೆ ಶತ್ರುಗಳು ಅಂದರೆ ಆ ಭೂದಾನವರಿಗೆ ಅರಿಗಳು ಅಂತಂದರೆ ಒಳ್ಳೆಯ ವಾದವನ್ನ ದುರ್ವಾದವನ್ನು ನಿರಾಕರಣೆ ಮಾಡ್ತಕ್ಕಂತಹ ಒಳ್ಳೆಯವಾದಿಗಳು ಅಂತ ಭೂದಾನವರಿಗೆ ಅರಿ ಅವರಿಗೆ ಶತ್ರುಗಳು ಅಂತಂದರೆ ಸದ್ವಾದವನ್ನು ಮಂಡನೆ ಮಾಡ್ತಕ್ಕಂಥವು ಸಜ್ಜನರು ಅಂದರೆ ಊಟಿಕಾ ಕೃಪಾದರು ಮಂತ್ರಗಳು ಅದಿರಾಜ್ ಹೆಸರಾಜರು ಅಂತಹ ದೊಡ್ಡ ದೊಡ್ಡ ಜ್ಞಾನಿಗಳು ಅವರ ಹೃದಯ ಮುಜ ತಿಗ್ಭಾನೋ ಅವರ ಹೃದಯ ಕಮಲಕ್ಕೆ ಆಚಾರ್ಯರಿಂದ ಹೇಳ್ಕೊಂಡು ಎಲ್ಲರೂ ಭೂದಾನವ ಅರಿಗಳು ಭೂದಾನ ಮಾಡಿದ್ರೆ ನಾಶ ಮಾಡಬೇಕು ಅಂತ ಹೊರಟವರು ಅವರು ದುರ್ವಾದ ನಿರಾಕರಣ ಮಾಡಬೇಕು ಅವರ ಹೃದಯ ಕಮಲಕ್ಕೆ ಸೂರ್ಯನಂತೆ ಇದ್ದೀಯಾ ತಿಕ್ವ ತಿಕ್ಷಣ ಕಿರಣ ಅದ ಪರಮಾತ್ಮ ವಾಗ್ಜಾಲವನ್ನು ಇಟ್ಟುಕೊಂಡು ಅವರು ವೇದವ್ಯಾಸದೇವರು ಹೀಗೆ ಹೇಳಿದ್ದಾರೆ ಹೀಗೆ ಹೇಳಿದ್ದಾರೆ ಅಂತ ಶಂಕರ ಪ್ರವೃತ್ತಿಗಳ ದುರ್ವಾದಗಳನ್ನೆಲ್ಲ ನಿರಾಕರಣ ಮಾಡ್ತಕ್ಕಂಥವರಿಗೆ ಹೀಗಿದ್ದೀಯಾ ಪಾದಾರವಿಂದ ನಥ ಕಾವಿದ ನತರಾಗಿ ಯಾರು ಬರ್ತಾರೆ ಭಕ್ತಿ ಸ್ವಾಮಿ ವೇದವ್ಯಾಸದೇವ್ ವಿಚಿತ್ರ ಹಾಗರ ಅಚಾರ ತಂತ್ರಸಾರ ಸಂಗ್ರಹದಲ್ಲಿ ವೇದವ್ಯಾಸ ದೇವರ ಮಂತ್ರವನ್ನು ಹೇಳುತ್ತಾ ಇದು ಚಿಂತಾಮಣಿ ಮಂತ್ರ ಅಂತಿದ್ದ ಏನು ಬೇಕೋ ಸಿಕ್ಕ ಹೋಗುತ್ತೆ ನನಗೆ ಅಂತ ಏ ವೇದವ್ಯಾಸ ವೇದವ್ಯಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂಧ್ವಶ ಮಾಂ ನಿರಾಶಂ ಕಥಕ್ಲೇಶಂ ಕುರ್ವನಾಶಂ ಅರಿ ಇಷ್ಟೇ ಹೇಳ್ತಾ ಇದ್ರೆ ಸಾಕಿ ಏನು ಬೇಕಾಗಿ ಎಲ್ಲ ಒಂದು ಹೋಗುತ್ತೆ ಆ ರೀತಿಯಲ್ಲಿರುವಂತಹ ಯಾರು ಪಾದಾರದಿಂದ ಪಾದಕಮಲದಲ್ಲಿ ಬಗ್ಗೆ ನಮಸ್ಕಾರ ಮಾಡಿ ಬರ್ತಾರೋ ಅಂಥವರ ಕಾಮಿತ ಏನು ಕೇಳಿದ್ರೆ ಅದಕ್ಕೆ ಕಾಮಧೇಯ ಬೆಕ್ಕ ಬೇಕಾದ್ದನ್ನು ಸುರಿಸ್ತಕ್ಕಂತಹ ಕಾಮುದೇನು ವಿನಂತಿ ಇದ್ದೀಯ ಸ್ವಾಮಿ ಇಂತಹ ಶ್ರೀದೀಪ್ತಿ ಶ್ರೀದೀಪ್ತಿ ಕೀಟಪತೆಯೇ ನಾ ಅಕಾಂತಿ ಎಲ್ಲಿ ಸುಲಿಸಿಬಿಟ್ಟ ಅಂತಂದರೆ ಪರಮಾತ್ಮ ತನ್ನ ಭಕ್ತನನ್ನು ಒಬ್ಬ ಕೀಟ ಅವನನ್ನು ಪತಿಯನ್ನಾಗಿ ಮಾಡ್ತಾನೆ ತನ್ನ ಕಾರುಣ್ಯ ಇದ್ರೆ ಯಾರನ್ನ ಏನು ಬೇಕಾದ್ರು ಮಾಡ್ತೇನೆ ಅನ್ನೋದನ್ನು ತೋರಿಸ್ಕೊಡ್ಬೇಕು ಬಟ್ ಕ್ರಿಮಿಯಿಂದ ರಾಜ್ಯವಾಳಿಸಿದೆ ಈ ಇವತ್ತು ಕ್ರಿಮಿ ರಾಜ್ಯ ಆಳ್ತಾ ಅಲ್ಲ ವೈರಸ್ ಕ್ರಿಮಿ ಇವಾಗ ರಾಜ್ಯ ಅರ್ಥ ಇದೆ ಇಲ್ಲಿ ಈಗ ಕಾಮಚ್ಕೊಂಡು ಓಡಾಡಬೇಕು ಹೋಗ್ಬೇಡ್ರಿ ಹೋಗ್ಬೇಡ್ರಿ ಯಾರು ಹೊರಗೆ ಹೋಗಂಗಿಲ್ಲ ಮನೆ ಬಿದ್ದರಿಂದ ಬಿದ್ದಿರ್ಬೇಕು ಏಟು ಏಟು ಆಟಾಡಿಸ್ತಾ ಇದೆ ಎಲ್ಲಿ ಏನು ತಂದು ಬಿಡ್ತಾರ ಇಡೀ ಪ್ರಪಂಚಕ್ಕೆ ಇಡೀ ಪ್ರಪಂಚ ಒಂದು ಕಡೆಯಲ್ಲಿ ಯಾರು ಅಂತಿಲ್ಲ ಅದು ಕಣ್ಣಕ್ಕೆ ಕಾಣಲ್ಲ ಅದು ಹೆಚ್ಚು ದೊಡ್ಡದಲ್ಲ ಅದೇ ಜೀವನೇ ಅಲ್ಲ ಅಂತಂತಾರೆ ವೈರಸ್ ಜೀವಿ ಅಲ್ಲ ಅಂತಂತಾರೆ ಬ್ಯಾಕ್ಟೀರಿಯಾ ಥರ ಜೀವಿನೂ ಅಂತಂತಾರೆ ಬರೀ ಪ್ರೋಟೀನ್ ಇದ್ದ ಹಾಗೆ ಅಂತಾರೆ ಆದರೆ ಏನೇನೋ ಸಾಮರ್ಥ್ಯ ಇದೆ ಅದಕ್ಕೆಲ್ಲ ಏನು ಬೇಕೇನು ವಿಚಿತ್ರ ಅಂದ್ರೆ ಹೆಂಗ ಬೇಕಾದ್ರೆ ಮಾಡಿದ್ದಾನೆ ಆ ಘಟಿತ ಘಟನೆ ಅಸಾಮರ್ಥ್ಯ ಇದರಿಂದ ಗೊತ್ತಾಗುತ್ತೆ ಇಡೀ ಜಗತ್ತು ಏನೇನು ಅಲ್ಲೋಲ ಕಲ್ಲೋಲಾಗಿ ಬಿಡ್ಬೇಕಾಗಿದ್ದಿಲ್ಲ ಆ ರೀತಿ ಬರೀ ಆ ಕೋಡುಬಳೆ ಹುಳು ಆ ಕೋಡುಬೇಳೆ ಹುಳು ಅದಕ್ಕೆ ಏನ್ ಬೇಕೋ ವ್ಯವಸ್ಥೆಯನ್ನೆಲ್ಲ ತುಂಬಿ ಅದಕ್ಕೆ ಮಾತಾಡುವ ಶಕ್ತಿಯಾದಿಗಳನ್ನು ಕೊಟ್ಟು ಅದಕ್ಕೆ ಸಿಂಹಾಸನ ಕಿರೀಟ ಸಾಮ್ರಾಜ್ಯ ಹೀಗೆಲ್ಲ ನಡೆಸಿ ಕೀಟ ಪತಯೇ ಒಳ್ಳೆ ಕಾಂತಿಯನ್ನು ಹೊಂದಿರುವಂತಹ ಆ ಕೀಟಕ್ಕೂ ಪತಿ ನಾನು ಅನ್ನೋದನ್ನು ತೋರಿಸ್ತಾ ಅಥವಾ ಅದನ್ನು ಪತಿಯನ್ನಾಗಿ ಮಾಡಿ ವಿರಾಜಮಾನನ ಅಂತ ಹೇ ಮುನಿಬರಿಯ ಸುನೋ ಮನುಶ್ರೇಷ್ಠರಾದಂತಹ ಪರಾಶರ ಪುತ್ರನಾಗಿ ಬಂದಂತಹ ಶ್ರೀಪಾದರಾಯಣ ಹರೇ ತವ ಸುಪ್ರಭಾತಂ ತದ್ವಿಷೇಕ ಸುಪ್ರಭಾತ ಹೃದಯದಲ್ಲಾಗಲಿ ಏನು ಬರಲಿಲ್ಲ ಇಲ್ಲಿ ಬಗ್ಗೆ ಅದ ಈ ಪದ್ಯ ವಿವರಣೆ ಮುಟ್ಟಾಗ ಇಷ್ಟೊತ್ತಾಯ್ತು ಅಷ್ಟೇ ಹೇಳಿದರೆ ಎರಡು ನಿಮಿಷ ಅಷ್ಟೇ ಎರಡೇ ನಿಮಿಷದಲ್ಲಷ್ಟು ಮುಗಿದು ಹೋಗಿಬಿಡುತ್ತೆ ಅಂತಹದ್ದು ಅತ್ಯದ್ಭುತವಾದಂತಹ ರೀತಿಯಲ್ಲಿ ಮಾಡುತ್ತಾ ಕಡೆ ಸಂಹಾರ ಮಾಡ್ತಾ ವಿದ್ಯಾರತ್ನಾಕರೋಕ್ತಂ ಶೃತಿಪತಿ ಸುಪ್ರಭಾತ ಪಂಚಕಂ ಪ್ರಾತಃ ಭಕ್ತಿಯ ಪಠತ್ಯ ತಂದ್ರಂ ನಾಮಗಿರೀಂದ್ರ ಪ್ರಸೀದತಿ ಕ್ಷಿಪ್ರಂ ಯಾರು ವಿದ್ಯಾರತ್ನಾಕರ ನಾವು ಇದನ್ನು ಹೇಳಬಹುದು ಒಳಗಡೆ ನಿಂತು ಸ್ವಾಮೀಜಿ ಅದನ್ನು ಶೃತಿಪತಿ ಸುಪ್ರಭಾತ ಇದು ವೇದಪತಿ ವೇದನಾಥ ಶ್ರುತಿಗಳಿಗೆ ಅಧಿಪತಿಯಾದಂತಹ ವೇದನಾಯಕನ ಸುಪ್ರಭಾತ ಪಂಚಕ ಇದು ಐದು ಪದ್ಯಗಳಲ್ಲಿ ಭಗವಂತನ ಹಾರ ಮಾಡಿ ನಾವು ಅರ್ಪಣೆ ಮಾಡಿದ್ದೇವೆ ಅದನ್ನು ಯಾರು ಪ್ರಾತಃ ಭಕ್ತಿಯ ಪಠತಿ ಭಕ್ತಿಯಿಂದ ಇದನ್ನು ಅತಂತ್ರ ಅದೇ ಬೆಳಗ್ಗೆ ಎಂತ ಅಂದ್ಕೊಂಡು ಹೇಳ್ತಾರೆ ಹಂಗೆಲ್ಲ ಅಲ್ಲಿ ಅತಂತ್ರ ಅಲ್ಲಿ ಎಚ್ಚರ ಇತ್ತು ಎಚ್ಚರ ತಪ್ಪೇ ಹೇಳೋದಲ್ಲ ಎಚ್ಚರಿತು ಹೇಳಿದ್ರೆ ಇಷ್ಟರ್ಥ ಬರೋದು ಗೊತ್ತಾಗುತ್ತೆ ಅತಂತ್ರಂ ತಂದ್ರಾಗೆಂದ್ರೆ ಇಲ್ವ ತಂದ್ರ ಆಲಸ್ಯ ಆಲಸ್ಯ ಇಲ್ಲದೇನೆ ಯಾರು ಪಠನ ಮಾಡ್ತಾರೋ ಅಂಥವರಿಗೆ ನಾಮಗಿರಿ ನಹರಿ ನಾಮಗಿರಿಗೆ ಈಟ್ ಈಶಾ ಒಡೆಯನಾದಂತಹ ಗ್ರಹರಿ ನಮ್ಮ ನರಸಂಹ ದೇವರು ನಾವು ಪರಮಾನುಗ್ರಹ ಮಾಡಿದ ಆರೂಪ ಎಲ್ಲಿ ಏನು ಮಾಡಿದ್ರು ಆ ರೂಪ ಕರ್ಪಣೆ ಮಾಡ್ತಾರೆ ಅದು ಅಂಕಿತ ಇದ್ದಾಗ ಅದಂತಹ ನಹರಿ ಕ್ಷಿಪ್ರ ಪ್ರಸೀತತಿ ಬಹಳ ಬೇಗ ನಿಮಗೆ ಒಲಿತಾನೆ ಸಾಧು ಚಾತಕ ಮೇಘಾಯ ವೇದ ಪಂಕಜಾನವೆ ಬೋಧ ಚಂಬಕಭೂಷಾಯ ವೇದ ವ್ಯಾಸಾಯತೇ ನಮಃ ಇದರರ್ಥ ಹಿಂದೆ ಹೇಳಿದ್ದಾಗಿತ್ತು ಸಾತ್ವಿಕರು ಅಂತನ್ನುವಂತಹ ಚಾತಕ ಆ ಚಾತಕ ಮಳೆ ನೀರಿಗೆ ಬಂದರೆ ಹಾಗೆ ದೇವರು ಬಂದು ಆ ಭಗವನ್ ಮಾತುಗಳೇ ಹೇಳಿದರೆ ನಮಗೆ ಆನಂದ ನಮ್ಮ ಮೇಘದಂತೆ ಬಂದು ನಮ್ಮನ್ನು ಉದ್ಧಾರ ಮಾಡಿತ್ತು ಸ್ವಾಮಿ ಆ ಮೇಘದಂತೇನೆ ಮರಣ ಇದೆ ಪರಮಾತ್ಮರಿಗೆ ಅಭೀಷ್ಟ ವರ್ಷಕತ್ವ ಇದೆ ವೇದ ಪಂಕಜಾನವೇ ವೇದಗಳು ಅಂತನ್ವ ಇದ್ದ ಕಮಲವನ್ನೇ ಸೂರ್ಯ ಬಂದಕ್ಷಣ ಅರಳತ್ತೆ ಹಾಗೆ ಇದ್ದ ವೇದಗಳ ನಿರ್ಮಾಣ ಮಾಡುವುದಲ್ಲ ಅಪೌರುಷಯ ಅದನ್ನು ಅರಳಿಸುವ ಸೂರ್ಯನಂತೆ ಇದ್ದೀಯಾ ಬೋಧ ಜಂಪಕ ಬಹುಶಾಯ ಬೋಧ ಅನ್ನೋದು ಆ ಚಂಪಕ ಪುಷ್ಪ ಇದ್ದಂತೆ ಬೇಸಿಗೆ ಕಾಲದಲ್ಲಿ ಒಂದು ಹೂ ಬಿಟ್ರೆ ಒಂದು ಬೀದಿಯಲ್ಲಿ ಒಂದು ಹೂ ಬಿಟ್ರೆ ಒಂದು ಮರದಲ್ಲಿ ಏನು ಇಡೀ ಬೀದಿ ವಾಸನೆ ಹೊಡಿತಾರಂತೆ ಅಂಥ ನಿನ್ನ ಜ್ಞಾನದ ಪ್ರಭಾವ ಇಡೀ ಜಗತ್ತಿಗೆ ಹರಳುತ್ತಾ ಇದೆ ಅದು ಸುವಾಸನೆ ಅಂತ ಅದನ್ನು ಭೂಷಣವನ್ನಾಗಿ ಹೊಂದಿದ್ದೀಯಾ ಅಂತಹ ತತ್ವಜ್ಞಾನ ನಿಲ್ಲದು ಅಂತಹ ವೇದವ್ಯಾಸಾಯ ತೇ ನಮಃ ವೇದವ್ಯಾಸಾತ್ಮಕನಾದಂತಹ ಬಾದರಾಯಣ ಶ್ರೀಹರಿನಾರಾಯಣ ತೇ ನಮಃ ನಮಸ್ಕಾರ ಮಾಡಿದ್ದೇವೆ ಅಂತ ಹೀಗೆ ರತ್ನಾಕರ್ತೀರ್ಥ ಶ್ರೀಪಾದಿಗಳು ಯೋಗಿ ಬರೆಯರು ಅವರಿಗೆ ಈ ಶ್ಲೋಕದಲ್ಲಿ ಆಚಾರ್ಯರ ಎಲ್ಲ ಈ ಮಾತುಗಳನ್ನು ಕೂಡ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಮಹಾನುಭಾವರು ಮತ್ತೊಂದು ವರ್ಷ ಸಂದರ್ಭಿಕವಾಗಿ ಅದನ್ನು ಕೇಳಿಬಿಟ್ರೆ ನನಗೆ ಅದನ್ನು ಒಂದು ಅರ್ಪಣೆ ಮಾಡಿದ ಭಾಗ್ಯ ಹೀಗೆ ಅದನ್ನು ಕೇಳಿ ನಾಳೆನೋ ನಾಡಿದ್ದೋ ಏನೇನಾಗಿತ್ತು ಗೊತ್ತಿಲ್ಲ ಸ್ವಲ್ಪ ಪ್ರಾಯ ನಾಳೆ ಆಗಲಾರದು ಅಂತ ಅನ್ಸುತ್ತೆ ನಾಡಿದ್ದಿನ ದಿವಸ ಅಥವಾ ಅದನ್ನು ನಾಡಿದ್ದು ಸೂಚನೆ ಕೊಡ್ತೇನೆ ಮತ್ತು ಏಕಾದಶ ಅಧ್ಯಾಯ ಅದೇ ನಾನು ಮೊದಲೇ ತಿಳಿಸಿದಂತೆ ಆಚಾರ್ಯರು ಹರಿವಂಶ ಭಾರತ ಭಾಗವತ ಎಲ್ಲ ಸೇರಿಸಿ ಕೃಷ್ಣ ಚರಿತ್ರೆ ಜೊತೆಯಲ್ಲಿ ಪಾಂಡವರ ಚರಿತ್ರೆ ಆದಿಪರ್ವ ಎಲ್ಲ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಒಂದು ರೀತಿಯಲ್ಲಿ ರಸದೌತ್ತಡವನ್ನು ಕೊಡ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ ಸರ್ವಜ್ಞಾಚಾರ್ಯರ ವಚನ ಭಾವಿ ಚತುರ್ಮುಖ ಬ್ರಹ್ಮದೇವರ ವಚನ ನೋಡ್ತಾ ಯಥಾಶಕ್ತಿ ತಿಳಿದಿದ್ದನ್ನು ತಪ್ಪು ಒಪ್ಪು ಇಳದಿದ್ದಂತೆ ಅವರು ನಡೆಸಲಿ ಇಂತ ಪೂಜ್ಯ ಆಚಾರ್ಯರನ್ನು ಪ್ರಾರ್ಥನೆ ಮಾಡ್ತಾ ನಮ್ಮ ಆಚಾರ್ಯನ್ನು ನಡೆಸಲಿ ಅಂತ ಶ್ರೀಕೃಷ್ಣಾರ್ಚ ಮನಸ್ತು ನಮಃ